ಅಮೀನ್ ಉಲ್ಮುಲ್ಕ್ ಸರ್ ಮಿರ್ಜಾ ಎಂಇಸ್ಮೈಲ್ ಸಾಹೇಬರು ಮಿರ್ಜಾ ಮಹಮ್ಮದ್ ಇಸ್ಮೈಲ್ ಸಾಹೇಬರು ಪೂರ್ವಿಕರು ಪರ್ಷಿಯಾ ದೇಶದವರು ಫಿರ್ದೂಸಿ ಹಾಫೀಸ್ ಉಮರ್ ಕಯಾಮ್ ಸಾಧಿ ಮೊದಲಾದ ಪ್ರಸಿದ್ಧ ಕವಿಗಳ ದೇಶ ಪರ್ಷಿಯಾ ಆ ದೇಶದ ಸಾಹಿತ್ಯ ಸಂಸ್ಕೃತಿ ಮಿರ್ಜಾರವರಿಗೆ ಕುಲಕ್ರಮದಿಂದ ಬಂದಿತ್ತು ಮಿರ್ಜಾರವರ ಪೂರ್ವಿಕರು ಇಂಡಿಯಾ ದೇಶಕ್ಕೆ ವ್ಯಾಪಾರಿಗಳಾಗಿ ಪರ್ಷಿಯಾದಿಂದ ಬಂದವರು ಆಲಿ ಅಸ್ಕರ್ ಮಿರ್ಜಾರವರ ಅಜ್ಜಂದಿರು ಆಲಿ ಅಸ್ಕರ್ ಸಾಹೇಬರು ಬೆಂಗಳೂರು ಕಂಟೋನ್ಮೆಂಟಿನ ಒಂದು ರಸ್ತೆಗೆ ಇವರ ಹೆಸರನ್ನಿಟ್ಟಿದೆ ಇವರು ಚೀಫ್ ಕಮಿಷನರ್ ಆಗಿದ್ದ ಸರ್ ಮಾರ್ಕ್ ಕಬ್ಬನ್ನನ ಕಾಲದವರು ಆಲಿ ಅವರು ಅರೇಬಿಯಾ ಮೊದಲಾದ ದೇಶಗಳಿಂದ ಕುದುರೆಗಳನ್ನು ಧರಿಸಿ ಬ್ರಿಟಿಷ್ ಸೈನಿಕರಿಗೂ ಇತರರಿಗೂ ಸರಬರಾಜು ಮಾಡುತ್ತಿದ್ದರು ನಮ್ಮ ಕಾಲದಲ್ಲಿ ಮೋಟಾರ್ ಕಾರಿಗೆ ನಮ್ಮ ಜೀವನದಲ್ಲಿ ಯಾವ ಸ್ಥಾನ ದೊರೆತಿದೆಯೋ ಆ ಸ್ಥಾನ ಹೀಗೆ ನೂರು ನೂರೈವತ್ತು ವರ್ಷದ ಹಿಂದಿನವರೆಗೂ ಕುದುರೆಯದಾಗಿತ್ತು ಸೈನ್ಯಕ್ಕೆ ಕುದುರೆ ಒಂದು ಬಹು ಮುಖ್ಯ ಸಾಧನ ಹೀಗೆ ಆಲಿಯಾಸ್ಕರ್ ಅವರ ವ್ಯಾಪಾರ ಅಭಿವೃದ್ಧಿಯಾಯಿತು ಅದರ ಜೊತೆಗೆ ಅವರ ಲೇವ ಅವರು ಲೇವಾದೇವಿಯನ್ನು ನಡೆಸುತ್ತಿದ್ದರು ಬ್ರಿಟಿಷ್ ಸರದಾರು ರರುಗಳಿಗೆ ಹಣ ಕೈಬದಲು ಬೇಕಿದ್ದಾಗ ಅವರು ಅಲಿಯಾಸ್ಕರ್ ಸಾಹೇಬರಲ್ಲಿ ಬರುತ್ತಿದ್ದರು ಹಾಗೆ ಆಲಿ ಬ್ರಿಟಿಷ್ ಹುದ್ದೆದಾರರಲ್ಲಿ ಬಳಕೆ ಹೆಚ್ಚಾಗಿತ್ತು ಸಾವಿರದ ಎಂಟುನೂರ ಮೈಸೂರಿನ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಆಲಿಯಾಸ್ಕರ್ರವರ ಸಹಾಯವನ್ನು ಕೋರಬೇಕಾದ ಸಂದರ್ಭ ಬಂದಿತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ಮೈಸೂರಿನ ರಾಜ್ಯಭಾರವನ್ನು ತಮ್ಮ ಕೈಗೆ ತೆಗೆದುಕೊಂಡಿದ್ದರಷ್ಟೇ ಹಾಗೆ ತಮ್ಮ ಕೈ ಬಿಟ್ಟು ಹೋಗಿದ್ದ ರಾಜ್ಯವನ್ನು ಪುನಃ ಸಂಪಾದನೆ ಮಾಡಿಕೊಳ್ಳಲು ಮಹಾರಾಜರು ತರದು ನಡೆಸುತ್ತಿದ್ದರು ಈ ಪ್ರಯತ್ನದಲ್ಲಿ ಅವರಿಗೆ ನಾಲ್ಕಾರು ಮಂದಿ ಬ್ರಿಟಿಷ್ ಹುದ್ದೆದಾರರ ಹೆಸ್ ಆ ಕಾಲದಲ್ಲಿ ದಕ್ಷಿಣ ಇಂಡಿಯಾದ ಬ್ರಿಟಿಷ್ ಪ್ರಾಂತ್ಯಗಳಿಗೆ ಮದರಾಸು ಜ ಮದ್ರಾಸ್ನಲ್ಲಿದ್ದ ಬ್ರಿಟಿಷ್ ಪ್ರಮುಖರ ಸ್ನೇಹವನ್ನು ಸಂಪಾದಿಸುವುದು ಮಹಾರಾಜರಿಗೆ ಉಪಯುಕ್ತವೆಂದು ತೋರಿತು ಆಲಿ ಅಸ್ಕರ್ ಅವರು ಆಗಾಗ ಮದ್ರಾಸು ಬೊಂಬಾಯಿಗಳಿಗೆ ಹೋಗಿ ಬರುತ್ತಿದ್ದವರು ಮತ್ತು ಬಹುಮಂದಿ ಬ್ರಿಟಿಷ್ ಸರದಾರರ ಸ್ನೇಹ ಲಾಭ ಪಡೆದಿದ್ದವರು ಈ ಕಾರಣದಿಂದ ಅವರ ಸಹಾಯ ಮಹಾರಾಜರಿಗೆ ಬಹು ಬಹ ಬಹು ಅನೇಕ ಗೋಪ್ಯವಾದ ವರ್ತಮಾನಗಳನ್ನು ಗೋಪ್ಯವಾದ ಕಾಗದ ಪತ್ರಗಳನ್ನು ಬ್ರಿಟಿಷ್ ಸರದಾರಿಗೆ ತಲುಪಿಸಿ ಅವರು ಕೊಟ್ಟ ಸಲಹೆಗಳನ್ನು ಗೋಪ್ಯವಾಗಿ ಮಹಾರಾಜರಿಗೆ ತಲುಪಿಸುವ ಜವಾಬ್ದಾರಿಯನ್ನು ಮಹಾರಾಜರು ಆಲಿಾಸ್ಕರ್ ಅವರಿಗೆ ಒಪ್ಪಿಸಿದರು ಆಲಿಹಾಸ್ಕರ್ ಅವರು ಆ ಜವಾಬ್ದಾರಿಯನ್ನು ಅದು ಸಫಲವಾಗುವ ರೀತಿಯಲ್ಲಿ ನಿರ್ವಹಿಸಿದರು ಈ ಕಾರಣದಿಂದ ಆಲಿಹಾಸ್ಕರ್ ಅವರ ಮನೆತನಕ್ಕೂ ಮೈಸೂರು ಮಹಾರಾಜರ ಮನೆತನಕ್ಕೂ ಸ್ನೇಹ ವಿಶ್ವಾಸಗಳು ಗಾಢವಾಗಿ ಬೆಳಕು ಬೆಳೆದುಕೊಂಡು ಬಂದವು ಆಲಿಯಾಸ್ಕರ್ ರಸ್ತೆ ಒಂದು ಸಾರಿ ಸರ್ ಮಾರ್ಕ್ ಕಬ್ಬನ್ ಅವರು ಆಲಿಯಾಸ್ಕರ್ವನ್ನು ಕೇಳಿದರು ಬೆಂಗಳೂರಿನಲ್ಲಿ ಜಾಗ ಯಥೇಷ್ಟವಾಗಿದೆ ಮನೆ ಕಟ್ಟುವವರೇ ಕಡಿಮೆ ನೀವು ಇಲ್ಲಿ ಏಕೆ ಮನೆ ಕಟ್ಟುವುದಿಲ್ಲ ನೀವು ಜಾಗ ಕೊಟ್ಟರೆ ನಾನು ಕಟ್ಟುತ್ತೇನೆ ನಿಮಗೆ ಎಷ್ಟು ಜಾಗ ಬೇಕೆಂದು ತೋರುತ್ತದೋ ಅದರ ಗಡಿಯನ್ನು ಗುರುತು ಮಾಡಿ ತೋರಿಸಿ ಅದಷ್ಟನ್ನು ಈಗಲೇ ನಿಮಗೆ ಕೊಟ್ಟಿದ್ದೇನೆ ಹೀಗೆ ಆದದ್ದು ಆಲಿಯಾಸ್ಕರ್ ರಸ್ತಿಯ ಎರಡು ಪಕ್ಕದ ಮನೆಗಳು ಇದಲ್ಲದೆ ರಿಚ್ಮಂಡ್ ಟೌನ್ ಎಂಬಲ್ಲಿ ಮನೆಗಳಿವೆ ಅಲ್ಲಿಗೆ ಸಮೀಪದಲ್ಲಿ ಅರಬ್ ಲೈನ್ಸ್ ಎಂಬ ಕಡೆ ಅವರ ಬಂಧುಗಳ ಮನೆಗಳಿವೆ ಹೀಗೆ ಮಿರ್ಜಾರವರ ಮನೆ ಬೆಂಗಳೂರಿನಲ್ಲಿ ಒಂದು ಶತಮಾನಕ್ಕೂ ಹೆಚ್ಚು ಪುರಾತನವಾದದ್ದು ಮಿರ್ಜರವರ ತಂದೆ ಆಗಾಜಾನ್ ಸಾಹೇಬರು ಅಶ್ವ ಪರೀಕ್ಷೆಯಲ್ಲಿ ಪ್ರವೀಣರಾಗಿದ್ದರು ಚಾಮರಾಜೇಂದ್ರ ಒಡೆಯರವರಿಗೂ ಅಗಾಜಾನ್ ಸಾಹೇಬರಿಗೂ ಗಾಢವಾದ ಸ್ನೇಹವಿತ್ತು ಇಬ್ಬರು ಜೊತೆ ಜೊತೆಯಾಗಿ ಕುದುರೆ ಸವಾರಿ ಹೊರಡುತ್ತಿದ್ದರು ಹೀಗೆ ಮಿರ್ಜಾ ಸಾಹೇಬರಿಗೂ ಮಹಾರಾಜ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರಿಗೂ ಇದ್ದ ಸ್ನೇಹ ಮೂರನೆಯ ತಲೆಮಾರಿನ ತಲೆಮಾರಿನದು ನಾಲ್ವರಿ ಕೃಷ್ಣರಾಜ ಒಡೆಯರವರ ಬಾಲ್ಯದಲ್ಲಿ ಅವರ ವಿದ್ಯಾಭ್ಯಾಸಕ್ಕಾಗಿ ರಾಯಲ್ ಸ್ಕೂಲ್ ಎಂಬ ಪಾಠಶಾಲೆ ಪಾರಂ ಪ್ರಾರಂಭವಾಯಿತು ವಿದ್ಯಾರ್ಥಿಗಳಾಗಿರಲು ಕೆಲವು ಗಣ್ಯ ಮನೆತನಗಳ ಬಾಲಕರನ್ನು ಆರಿಸಿದರು ಆ ಬಾಲಕರಲ್ಲಿ ಮಿರ್ಜಾ ಸಾಹೇಬರು ಒಬ್ಬರು ಎಂ ರಾಮಚಂದ್ರರಾಯರು ಬಿ ವೆಂಕಟ ಸುಬ್ಬರಾಯರು ಲಿಂಗೋಪಂತ್ ಬಾದಾಮಿಯವರು ಟಿಪ್ಪು ಸುಲ್ತಾನ್ ಅಲಿಖಾನ್ರವರು ಇವರು ಆ ವಿದ್ಯಾರ್ಥಿಗಳಲ್ಲಿ ಸೇರಿದ್ದರು ಮಹಾರಾಜರ ಸಹಪಾಠಿಗಳು ಅವರೆಲ್ಲ ವಯಸ್ಸಿನಲ್ಲಿ ಕೊಂಚ ಹೆಚ್ಚು ಕಡಿಮೆ ಸಮಾನರು ಮಹಾರಾಜರಿಗೂ ಮಿರ್ಜಾರವರಿಗೂ ಸ್ನೇಹ ಹೀಗೆ ಅವರುಗಳ ಬಾಲ್ಯದಲ್ಲಿದ್ದ ಬಾಲ್ಯದಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಪ್ರಾರಂಭವಾಯಿತು ಕಾಲೇಜ್ ರಾಯಲ್ ರಾಯಲ್ಸ್ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಮಿರ್ಜಾರವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾದರು ಅಲ್ಲಿ ಅವರ ಸಮಕಾಲೀನರಾಗಿದ್ದವರಲ್ಲಿ ಅನೇಕರು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ವಿದ್ವಾಂಸರಾಗಿ ಹೆಸರಾದರು ವೈಸ್ ಚಾನ್ಸಲರ್ ಎನ್ ಎಸ್ ಸುಬ್ಬರಾಯರು ಅಂಥವರಲ್ಲೊಬ್ಬರು ನೇತ್ರಚಿಕಿತ್ಸಾ ಪ್ರವೀಣರಾದ ಡಾಕ್ಟರ್ ಬಿ ಕೆ ನಾರಾಯಣರಾಯರು ಇನ್ನೊಬ್ಬರು ಎಫ್ ಎ ತರಗತಿಯಲ್ಲಿ ಪ್ರೊಫೆಸರ್ ಬಿ ವೆಂಕಟನಾರಾಯಣಪ್ಪರು ಬಿ ವೆಂಕಟೇಶಾಚಾರ್ಯರು ಭೌತಶಾಸ್ತ್ರ ಫಿಸಿಕ್ಸ್ ವಿಭಾಗದಲ್ಲಿಯೂ ಸಿ ಎಂ ವಿಜಯರಾಘವಾಚಾರ್ಯರು ರಾಸಾಯನಶಾಸ್ತ್ರ ಕೆಮಿಸ್ಟ್ರಿ ವಿಭಾಗದಲ್ಲಿಯೂ ವಿ ಎಸ್ ಸಾಂಬಶಿವಯ್ಯನವರು ಭೂಗರ್ಭಶಾಸ್ತ್ರ ಜಿಯಾಲಜಿ ವಿಭಾಗದಲ್ಲಿಯೂ ಮಿರ್ಜಾರವರ ಉಪಾಧ್ಯಾಯರುಗಳು ಮಿರ್ಜಾರವರು ಕಡೆಯವರೆಗೂ ತಮ್ಮ ಉಪಾಧ್ಯಾಯರುಗಳನ್ನು ಕೃತಜ್ಞತೆಯಿಂದಲೂ ಗೌರವದಿಂದಲೂ ಸ್ಮರಿಸಿಕೊಳ್ಳುತ್ತಿದ್ದರಲ್ಲದೆ ಅವಕಾಶ ಬಂದಂತೆ ಅವರಿಗೆ ಕಾರ್ಯರೂಪದಲ್ಲಿ ಸೇವೆ ಮಾಡುತ್ತಿದ್ದರು ಬಿ ತರಗತಿಯಲ್ಲಿ ಮಿರ್ಜಾರವರ ಐಚ್ಛಿಕ ವಿಷಯ ಭೂಗರ್ಭಶಾಸ್ತ್ರ ಆ ಶಾಸ್ತ್ರದ ಬೋಧಕರಾದ ಸಾಂಬಾಶಿವಯ್ಯರವರಲ್ಲಿ ಮಿರ್ಜಾರವರಿಗೆ ತುಂಬ ಭಕ್ತಿ ಸಾಂಬಾಶಿವಯ್ಯರವರು ದೇಶಾಭಿಮಾನಿಗಳು ಸ್ವದೇಶಿ ವ್ರತ ಪ್ರಚಾರಕರು ಅವರು ಪಿಂಚಣಿ ಪಡೆದ ಮೇಲೆ ಅವರ ಶಾಸ್ತ್ರವನ್ನು ಉಪಯೋಗಪಡಿಸಿಕೊಳ್ಳುವ ಯಾವುದಾದರೂ ಕಾರ್ಖಾನೆಯನ್ನು ಸ್ಥಾಪಿಸಬೇಕೆಂದು ಮಿರ್ಜಾರವರು ಅವರಿಗೆ ಪ್ರೋತ್ಸಾಹ ಕೊಟ್ಟರು ಅದರಂತೆ ಬಣ್ಣದ ಕಾರ್ಖಾನೆಯೊಂದನ್ನು ಅಲ್ಯೂಮಿನಿಯಂ ಬಣ್ಣದ ಲೇಪ ಮೊದಲಾದವನ್ನು ತಯಾರು ಮಾಡುವ ಕಾರ್ಖಾನೆ ಸ್ಥಾಪನೆಯಾಯಿತು ಉದ್ಯೋಗದ ಪ್ರಾರಂಭ ಕಾಲೇಜು ವಿದ್ಯಾಭ್ಯಾಸ ಮುಗಿದ ಮೇಲೆ ಮಿರ್ಜಾರವರನ್ನು ಪ್ರೊಫೆಸರ್ ಪ್ರೊಫೆಷನರ್ ಆಗಿ ನಿಯಮಿಸಿ ಪೊಲೀಸ್ ಇಲಾಖೆಗೆ ನಿಯೋಜಿಸಲಾಯಿತು ಅವರು ಆ ಕೆಲಸ ಪ್ರಾರಂಭ ಮಾಡಿದ್ದು ಕೋಲಾರ ಡಿಸ್ಟಿಕ್ಟಿನಲ್ಲಂತೆ ಸಾಲಿಗ್ರಾಮದ ನಾರಾಯಣರಾವ್ ಎಂಬರು ಪೊಲೀಸ್ ಸೂಪರಿಂಟೆಂಡೆಂಟರಾಗಿದ್ದಾಗ ಮಿರ್ಜಾರವರು ಅವರ ಕೈ ಕೆಳಗೆ ಕೆಲಸ ಕಳಿತರು ಹೀಗೆ ಮಿರ್ಜಾರವರಿಗೂ ಸಾಲಿಗ್ರಾಮ ನಾರಾಯಣರಾಯರಿಗೂ ಮೊದಲಾದ ಬಳಕೆ ಕಡೆಯವರೆಗೂ ಬೆಳೆದು ಬಂತು ಬಿರ್ಜಾರವರು ಪೊಲೀಸ್ ಇಲಾಖೆಯಲ್ಲಿದ್ದದ್ದು ಕೆಲವು ತಿಂಗಳು ಮಾತ್ರ ಅನಂತರ ಅವರು ಮಹಾರಾಜರ ಸ್ವಂತ ಕಚೇರಿಗೆ ತೆಗೆದುಕೊಳ್ಳಲಾಯಿತು ಅಂದಿನಿಂದ ದಿವಾನ್ ಪದವಿಗೆ ಹತ್ತುವವರೆಗೂ ಅವರು ಮಹಾರಾಜರ ಅಸಿಸ್ಟೆಂಟ್ ಪ್ರೈವೇಟ್ ಸೆಕ್ರೆಟರಿಯಾಗಿಯೂ ಹುಜೂರು ಸೆಕ್ರೆಟರಿಯಾಗಿಯೂ ಪ್ರೈವೇಟ್ ಸೆಕ್ರೆಟರಿಯಾಗಿಯೂ ಇದ್ದರು ಹೀಗೆ ಅವರು ಮಹಾರಾಜರ ಆಪ್ತ ಕಚೇರಿಯಲ್ಲಿ ಬಹು ವರ್ಷ ಕೆಲಸ ಮಾಡಿದ್ದರಿಂದ ಅವರಿಗೆ ಇನ್ನಾರಿಗೂ ರದ ಒಂದು ಲಾಭ ದೊರೆಯಿತು ಆ ಲಾಭ ಸರಕಾರದ ನಾನಾ ಇಲಾಖೆಗಳ ಪ್ರಶ್ನೆಗಳ ಮತ್ತು ಕಾರ್ಯಲಾಪಗಳ ಅಂತರಂಗ ಸ್ವರೂಪ ಜ್ಞಾನ ಇದೇ ದಿವಾನ್ ಪದವಿಯ ನಿರ್ವಾಹದಲ್ಲಿ ಅವರಿಗಿದ್ದ ಮುಖ್ಯ ಬಲ ಸರಕಾರದ ನಾನಾ ಇಲಾಖೆಗಳ ಮುಖ್ಯ ಮುಖ್ಯ ಪ್ರಶ್ನೆಗಳು ಅಧಿಕಾರಿಗಳ ಶೀಲ ಸ್ವಭಾವಗಳು ಅಭಿಪ್ರಾಯಗಳು ಕಾರ್ಯ ರೀತಿಗಳು ಮಿರ್ಜಾರವರ ಅನುಭವಕ್ಕೆ ಬಂದವು ಆಗಿನ ಸಂದರ್ಭದಲ್ಲಿ ಮಹಾರಾಜರಿಗೆ ಒಬ್ಬ ಯುರೋಪಿಯನ್ ಸೆಕ್ರೆಟರಿ ಇರುವುದು ಅನಿವಾರ್ಯವಾಗಿತ್ತು ಆ ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿ ಇಂಡಿಯಾ ಸರ್ಕಾರಕ್ಕೆ ಅಭಿಮತನಾಗಿದ್ದವನು ಹುಜೋ ಸೆಕ್ರೆಟರಿ ಮಹಾರಾಜರಿಗಾದರೂ ಆ ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿಯ ಉಪಯೋಗ ಆದರೆ ಇಂಡಿಯಾ ಸರ್ಕಾರದ ಶಿಫಾರಸು ಮಾಡಿದ ಮನುಷ್ಯನನ್ನು ಮಹಾರಾಜರು ಬಿಡುವ ಆಗಿರಲಿಲ್ಲ ದೇಶದ ವಿದ್ಯಾಮಾನಗಳನ್ನು ಸ್ಥಳೀಯ ಸಂದರ್ಭಗಳನ್ನು ಪ್ರಜಾಜನದ ಇಷ್ಟಾನಿಷ್ಟಗಳನ್ನು ತಿಳಿದುಕೊಂಡು ಸಮಯೋಚಿತವಾಗಿ ವರದಿ ಮಾಡವೆಲ್ಲ ಕಾರ್ಯದರ್ಶಿ ಮಹಾರಾಜರಿಗೆ ಮೇಲಿನ ಲೋಕದಿಂದಿಳಿದು ಬಂದವನಂತೆ ಉಡಾಫೆಯಿಂದ ಮಾತನಾಡುತ್ತಾ ಖಾಲಿ ಮನುಷ್ಯತನ ನಡೆಸುವ ಜನ ಮಹಾರಾಜರಿಗೆ ಬೇಕಿರಲಿಲ್ಲ ಹೀಗೆ ವಿಚಾರ ಮಾಡಿ ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿಯ ಜೊತೆಗೆ ಒಂದು ಒಬ್ಬ ಹುಜೂರ್ ಸೆಕ್ರೆಟರಿ ಇರತಕ್ಕದ್ದೆಂದು ನಿಶ್ಚಯಿಸಿ ಅದರಂತೆ ಮಹಾರಾಜರ ಉಪಾಧ್ಯಾಯರಾಗಿದ್ದ ಪೂರ್ಣ ರಾಘವೇಂದ್ರ ನಿಯಮಿಸಲಾಯಿತು ಅವರು ಕೌನ್ಸಿಲರ್ ಆದ ಬಳಿಕ ಮಿರ್ಜಾರವರನ್ನು ಹುಜೂರ್ ಸೆಕ್ರೆಟರಿ ಸ್ಥಾನಕ್ಕೆ ನಿಯಮಿಸಿದ್ದಾಯಿತು ಮಹಾರಾಜರಿಗೆ ಎಲ್ಲ ಕಾಗದ ಸುನಾವಣೆ ಮಾಡಿ ಅವರು ಕೇಳುವ ತಿಳುವಳಿಕೆಗಳನ್ನು ಸಂಪಾದಿಸಿಕೊಟ್ಟು ಸರ್ಕಾರದ ಶಿವ ಶಿಫಾರಸುಗಳು ಸಕಾಲದಲ್ಲಿ ಮಂಜೂರಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಮಿರ್ಜಾರವರ ಪಾರಿಗೆ ಬಂದಿತ್ತು ಆಗ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದ ಸರ್ ಚಾರ್ಲ್ಸ್ ಟಾಡ್ಹಂಟರ್ ಅವರು ಬಹುಮಟ್ಟಿಗೆ ಬಿಡುವಾಗಿರುತ್ತಿದ್ದ ಅಶಕ್ತ ಪಶುಪೋಷಕ ಸಂಘ ಅನಾಥಾಲಯ ಪಿಂಜರಾಪೋಲ್ ಮುದಿಪ್ರಾಣಿಗಳ ಶರಣಾಲಯ ಮೊದಲಾದ ಧರ್ಮ ಕಾರ್ಯಗಳನ್ನು ನೋಡಿಕೊಳ್ಳುವವರಾದರು ಮಹಾರಾಜರ ಆಳ್ವಿಕೆಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ಹೊರಡಿಸಿದ ಸಂದೇಶದಲ್ಲಿ ಮಹಾರಾಜರ ಆಶಯಗಳನ್ನು ತಿಳಿಯಪಡಿಸುವುದರ ಜೊತೆಗೆ ಮೂಕ ಪ್ರಾಣಿಗಳ ವಿಷಯದಲ್ಲಿ ಕನಿಕರ ತೋರಬೇಕೆಂಬ ವಿಷಯ ಬೋಧನೆಯನ್ನು ಸೇರಿಸುವಂತಹದ್ದು ಟ್ಯಾಡ್ ಹಂಟರ್ ಅವರ ಕೈವಾಡ ಎಂದು ಜನ ಮಾತನಾಡಿಕೊಂಡರು ಟ್ಯಾಡ್ ಹಂಟರ್ ಅವರ ನಿಯಾಮಕದ ಕಾಲಾವಧಿ ಮುಗಿದಾಗ ಅವರನ್ನು ಅದೇ ಸ್ಥಾನದಲ್ಲಿ ಪುನಃ ನಿಯಮಿಸಿಕೊಳ್ಳುವ ಕಾರಣವಿಲ್ಲವೆಂದು ಆಗ ದಿವಾನರಾಗಿದ್ದ ಮಿರ್ಜಾರವರಲ್ಲಿ ನಾನು ಅರಿಕೆ ಆಗ ಅವರು ಟ್ಯಾಡ್ ಹಂಟರ್ ದಂಪತಿಗಳು ವೃದ್ಧರು ಓಲ್ಡ್ ಪೀಪಲ್ ಯುನೊ ಧರ್ಮಿಷ್ಠರು ಏನಾದರೂ ಜನಹಿತದ ಕಾರ್ಯಗಳನ್ನು ಮಾಡಿಕೊಂಡಿರುತ್ತಾರೆ ಸಂಸ್ಥಾನದಲ್ಲಿ ಅಂಥವರು ಇರಬೇಕಾದದ್ದೇ ಎಂದು ಮಗಮ್ಮಾಗಿ ಜವಾಬು ಹೇಳಿದರು ಮಿರ್ಜಾರವರು ದಿವಾನ್ ಪದವಿಯಿಂದ ನಡೆಸಿದ ಕಾರ್ಯಗಳ ವಿಚಾರಕ್ಕೆ ಹೋಗುವ ಮುನ್ನ ಅವರು ಇಟ್ಟುಕೊಂಡಿದ್ದ ಒಂದು ಮೂಲ ಸೂತ್ರವನ್ನು ಉದಾಹರಿಸುವುದು ಸರಿಯಾದ ಪೀಠಿಕೆ ಮಿರ್ಜಾರವರು ಒಬ್ಬ ಪಾರಸಿ ಕವಿಯ ಒಂದು ವಾಕ್ಯವನ್ನು ಪದೇ ಪದೇ ಸ್ಮರಣೆ ತಂದು ಸ್ಮರಣೆಗೆ ತಂದುಕೊಳ್ಳುತ್ತಿದ್ದರು ಆ ವ್ಯಾ ವಾಕ್ಯ ಹೀಗೆ ನಿನ್ನ ಜನ ನಗುತ್ತಿರಲು ನೀನಳುತ್ತಾ ಬಂದೆ ನಿನ್ನ ಜನ ಅಳುತ್ತಿರಲು ನೀ ನಗುತ್ತ ಇದರ ತಾತ್ಪರ್ಯ ಸ್ಪಷ್ಟವಾಗಿಯೇ ಇದೆ ಹಾಗಾಗುವಂತೆ ಮಾಡುವುದು ನಿನ್ನ ಒಳ್ಳೆಯತನ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯವನಾಗಿರಬೇಕು ಇದು ಮಿರ್ಜಾರವರು ಮನಸ್ಸಿನಿಂದ ನಂಬಿದ್ದ ತತ್ವ ಒಳ್ಳೆಯದು ಯಾವುದು ಆದರೆ ಒಳ್ಳೆಯದು ಎಂದರೆ ಏನು ಒಳ್ಳೆಯದು ಯಾವುದು ಪ್ರಜಾಜನ ಯಾವುದು ಬೇಕೆನ್ನುತ್ತಾರೋ ಅದು ಒಳ್ಳೆಯದು ಎಂಬುದು ಒಂದು ಮತ ಲೋಕ ಯಾವುದನ್ನು ಬಹುಕಾಲದಿಂದ ಒಳ್ಳೆಯದೆಂದು ಅಂಗೀಕರಿಸಿದೆಯೋ ಅದು ಒಳ್ಳೆಯದೆಂದು ಇನ್ನೊಂದು ಮತ ಮಿರ್ಜಾರವರು ಪ್ರಜಾಜನವನ್ನು ಅಲ್ಲಗಳೆದವರಲ್ಲ ಅವರ ಅಭಿಪ್ರಾಯ ಮಾನ್ಯವಾದದ್ದೇ ಆದರೆ ನಮ್ಮ ರಾಜಕೀಯದಲ್ಲಿ ಕೇಳಿಬರುವ ಸದ್ದು ಅಷ್ಟೇ ಪ್ರಜಾಭಿಪ್ರಾಯವಲ್ಲ ನಮ್ಮ ಸಭೆ ಸಂಸ್ಥೆಗಳಿಂದ ಹೊರಗಡೆ ವಿಶಾಲ ಪ್ರಪಂಚದಲ್ಲಿ ಕಾಣಬರುವ ಜನದ ಮನಸ್ಸು ಸಭೆ ಸಂಸ್ಥೆಗಳ ಮನಸ್ಸಿಗಿಂತ ಹೆಚ್ಚು ಮಾನ್ಯವಾದದ್ದು ಎಂಬುದು ಮುರ್ಜಾರವರ ಅಭಿಪ್ರಾಯ ಜನಕ್ಕೆ ಯಾವುದು ಒಳ್ಳೆಯದೆಂಬುದನ್ನು ಈಗ ನಾವು ಹೊಸದಾಗಿ ಹುಡುಕಬೇಕಾಗಿಲ್ಲ ಆಹಾರ ಸಮೃದ್ಧಿ ಉದ್ಯೋಗಾನುಕೂಲ ವಿದ್ಯೆ ಸಂಸ್ಕೃತಿ ನಿರ್ಮಲವಾದ ಪ್ರದೇಶ ಸುಂದರವಾದ ನೋಟ ಹೂವು ಹಣ್ಣುಗಳು ಚೊಕ್ಕಟ್ಟವಾದ ಉಡುಪು ನಡೆನುಡಿಗಳಲ್ಲಿ ನಯವಿನಯಗಳು ಔದಾರ್ಯ ಇವು ಒಳ್ಳೆಯದರ ಅಂಶಗಳೆಂದು ಎಲ್ಲ ದೇಶಗಳವರು ಎಲ್ಲ ಮತಗಳವರು ಅನೂಚಾನವಾಗಿ ಅಂಗೀಕರಿಸಿಕೊಂಡು ಬಂದಿದ್ದಾರೆ ಈ ಒಳ್ಳೆಯದೆಂಬುದರ ವಿಷಯದಲ್ಲಿ ಗೂಢವಾದ ಸಂಗತಿಯೇನೂ ಇಲ್ಲ ಚರ್ಚೆಯೇನೂ ಬೇಕಿಲ್ಲ ಮೈ ಮೊರಿಯ ದುಡಿದು ಸಂತತವಾದ ಪ್ರಯತ್ನದಿಂದ ಸರಕಾರವು ಈ ಪ್ರಸಿದ್ಧವಾದ ಪುರಾತನ ಕಾಲದಿಂದ ಬಂದಿರುವ ಒಳ್ಳೆಯದನ್ನು ಸಂಪಾದಿಸಿಕೊಟ್ಟರೆ ಕೃತ ಕೃತ್ಯವಾಗುತ್ತದೆ ಬಿನ್ನಿ ಮಿಲ್ಗದ್ದಲ ಮಿರ್ಜಾರವರು ದಿವಾನ್ ಪದವಿ ದಿವಾನ್ ಪದವಿಯನ್ನು ಹತ್ತಿದ ವರ್ಷವೇ ಗದ್ದಲದ ಪ್ರಸಂಗ ಪ್ರಾರಂಭವಾಯಿತು ಆ ವರ್ಷ ಬೆಂಗಳೂರಿನ ಬಿನ್ನಿ ಮಿಲ್ ಕೆಸಲ್ ಮುಷ್ಕರದ ದೊಂಬಿ ನಡೆಸಿದರು ಆ ದೊಂಬಿಯನ್ನು ಚದರಿಸುವುದಕ್ಕಾಗಿ ಪೊಲೀಸಿನವರು ತಮ್ಮ ಪ್ರಯತ್ನಗಳನ್ನು ಮಾಡಿ ಬೇರೆ ಉಪಾಯದಿಂದ ದೊಂಬಿಯ ಹಠ ನಿಲ್ಲದೆ ಹೋದಾಗ ಗುಂಡು ಹಾರಿಸಬೇಕಾಯಿತು ಒಂದೆರಡು ಸಾವುಗಳು ಆದವೆಂದು ನನ್ನ ಜ್ಞಾಪಕ ಇದರಿಂದ ಪ್ರಾರಂಭವಾಯಿತು ಕೋಲಾಹಲ ಆ ವರ್ಷ ಪ್ರಧಾ ಪ್ರಜಾಪ್ರತಿನಿಧಿ ಸಭೆ ಮೈಸೂರಿನಲ್ಲಿ ಸೇರಿದಾಗ ಈ ದುರ್ಘಟನೆಯ ವಿಚಾರ ಬಂದದ್ದು ಸ್ವಾಭಾವಿಕ ಬಹುಮಂದಿ ಕಟುವಾಗಿ ಟೀಕಿಸಿದರು ದಿವಾನ್ ಮಿರ್ಜಾರವರು ರವರು ಬಹು ತಾಳ್ಮೆಯನ್ನು ತೋರಿದರು ಅವರು ಹಾಗೆ ತಾಳ್ಮೆ ತೋರದೆ ಆಕ್ಷೇಪಕರ್ತರನ್ನು ದಬಾಯಿಸಿಕೊಂಡಿಸಬೇಕಾಗಿತ್ತೆಂದು ಒಬ್ಬಿಬ್ಬರು ಮಹಾಜನರಲ್ಲಿ ಅರಿಕೆ ಮಾಡಿದ್ದು ನನಗೆ ಗೊತ್ತಿದೆ ಇದಕ್ಕೆ ಪ್ರತಿಯಾಗಿ ತಾಳ್ಮೆಯೇ ಸರಿಯಾದದ್ದೆಂದು ಮೆಚ್ಚಿಕೊಂಡು ಮಹಾರಾಜರಲ್ಲಿ ಹೇಳಿದವರು ಉಂಟು ಮಹಾರಾಜರು ಆಕ್ಷೇಪಣೆಗೆ ಕಿವಿ ಕೊಡಲಿಲ್ಲ ಆ ಸುಮಾರಿನ ಸಮಯದಲ್ಲಿ ನಡೆದ ಒಂದು ಸಂಗತಿ ಚಳವಳಿಯ ಯುಗದ ಸ್ವರೂಪವನ್ನು ತೋರಿಸುವುದಾಗಿದೆ ಬಿನ್ನಿ ಮಿಲ್ ಸಂಬಂಧದಲ್ಲಿ ಇನ್ನೂ ಇತರ ಚಳವಳಿಗಳು ಹುಟ್ಟುವ ಸೂಚನೆ ಪೊಲೀಸರಿಗೆ ತಿಳಿದು ಬಂದಿತ್ತು ಸರಕಾರವು ಮುಂಜಾಗ್ರತೆಯಿಂದ ಚಳುವಳಿಗಳನ್ನು ಹುಟ್ಟದಂತೆ ಮಾಡತಕ್ಕದ್ದು ಯುಕ್ತವೆಂದು ತೋರಿ ಅದರಂತೆ ಬಹಿರಂಗ ಸಭೆಗಳನ್ನು ಕೊಂಚ ಕಾಲ ರದ್ದು ಮಾಡುವ ಆಜ್ಞೆಯನ್ನು ಹೊರಡಿಸಿತು ಆಗ ಒಂದು ದಿನ ಸಂಜೆ ನಾನು ನನ್ನ ಸ್ನೇಹಿತರಾದ ಲಾಯರೊಬ್ಬರ ಮನೆಯಲ್ಲಿ ಕುಳಿದಿದ್ದೆ ಅಲ್ಲಿಗೆ ಇನ್ನೊಬ್ಬರು ಲಾಯರು ದಯ ಮಾಡಿಸಿದರು ಈ ಎರಡನೆಯ ಸ್ನೇಹಿತರು ಸಿಟಿ ಮ್ಯಾಜಿಸ್ಟ್ರೇಟರು ಹೊರಡಿಸಿದ್ದ ಸಭಾ ಪ್ರತಿಬಂಧಾಜ್ಞೆಯನ್ನು ಪ್ರಸ್ತಾವಿಸಿ ಹಾಹು ಎಂದು ಕೂಗಾಡಿದರು ನಾನು ಆತನನ್ನು ಸಮಜಾಯಿಸಿ ಮಾಡಲು ಯತ್ನಿಸಿದೆ ಸರಕಾರ ದುಡುಕಿದೆ ಎಂದು ನೀವು ಹೇಳುತ್ತೀರಿ ನಿಮ್ಮ ಮಾತು ಸರಿಯಾದದ್ದೇ ಇದ್ದಿತ್ತು ಆದರೆ ಆ ಮುರಿಯ ಹೊರಡುವುದು ನನಗೆ ಯುಕ್ತವೆನಿಸದು ಆಜ್ಞೆಯನ್ನು ಮ್ಯಾಜಿಸ್ಟ್ರೇಟರೇ ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಅವರನ್ನು ಕೇಳಿಕೊಳ್ಳಬಹುದು ಈಗಿನ ಸಿಟಿ ಮ್ಯಾಜಿಸ್ಟ್ರೇಟರು ತುಂಬ ಒಳ್ಳೆಯವರು ನ್ಯಾಯಶೀಲರು ಮತ್ತು ಪ್ರಜಾನುರಾಗಿಗಳು ನೀವು ಅವರಲ್ಲಿಗೆ ಹೋಗುವಿರಾದರೆ ಮತ್ತು ನೀವು ಇಷ್ಟಪಟ್ಟರೆ ನಾನು ನಿಮ್ಮಡನೆ ಅಲ್ಲಿಗೆ ಬರುತ್ತೇನೆ ಅವರು ತಮ್ಮ ಆರ್ಡರನ್ನು ಕ್ಯಾನ್ಸಲ್ ಮಾಡಿಯಾರೆಂದು ನನ್ನ ಮನಸ್ಸಿಗೆ ಬರ ಇದೆ ಅದಕ್ಕೆ ಹಲ ಯಾರು ಸ್ನೇಹಿತರು ಒಪ್ಪಲಿಲ್ಲ ಅವರು ಹೇಳಿದರು ಅಧಿಕಾರಿಗಳ ಬಳಿ ಹೋಗಿ ಕೇಳಿಕೊಳ್ಳುವುದು ನಮ್ಮ ದಾರಿಯಲ್ಲ ನಮ್ಮ ಹಕ್ಕನ್ನು ನಾವಾಗಿ ನಮ್ಮ ಬಲದಿಂದ ನಾವು ಸಂಪಾದಿಸಿಕೊಳ್ಳಬೇಕು ಪ್ರಜೆಯಲ್ಲಿ ಜಾಗೃತಿಯುಂಟಾಗಬೇಕು ಅದಕ್ಕೆ ಚಳವಳಿಗಳ ಸಾಧನ ಇದನ್ನು ಕೇಳಿ ನಾನು ಸುಮನಾದೆ ಆ ಚಳವಳಿಯ ಪ್ರತಿಪಾದಕರು ಈಗಲೂ ಇದ್ದಾರೆ ಅವರು ಕೆಲವು ಕಾಲ ಪ್ರಸಿದ್ಧರಾಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಡೆಸಿದ್ದಾರೆ ಇಷ್ಟೆಲ್ಲ ಆಗಿದ್ದರೂ ಆಗ ನಮ್ಮ ಮೈಸೂರು ರಾಜ್ಯಕ್ಕೆ ಜನದ ಚಳವಳಿಯ ದಾರಿ ಅವಶ್ಯವಾಗಿತ್ತೆಂದು ಅನ್ನಿಸಿರಲಿಲ್ಲ ಈಗಲೂ ಅನ್ನಿಸಿಲ್ಲ ಇವತ್ತು ಸಮಸ್ತ ಇಂಡಿಯಾದಲ್ಲಿಯೂ ಕೆಲ ಜನರಿಗೆ ಚಳವಳಿಯೇ ನಿತ್ಯ ಜೀವನವಾಗಿದೆ ಅದರ ಫಲವನ್ನು ಎಲ್ಲರೂ ಅನುಭವಿಸುತ್ತಿದ್ದಾರೆ ಸುಲ್ತಾನ್ ಪೇಟೆಯ ಗಲಭೆ ಮಿರ್ಜಾ ರವರ ಕಾಲದಲ್ಲಿ ಎದ್ದ ಎರಡನೆಯ ಗಲಭೆ ಆರ್ಕಾಶ್ ಶ್ರೀನಿವಾಸ ಚಾಲೋ ನಡೆದ ದುರ್ಘಟನೆಯ ಸಂಬಂಧದ್ದು ಆ ರಸ್ತೆಯಲ್ಲಿ ಮುನಿಸಿಪಾಲಿಟಿಗೆ ಸೇರಿದ ಹಳೆಯ ಕಟ್ಟಡ ಹೊಂದಿತ್ತು ಅದರಲ್ಲಿ ಕೆಲವು ಕಾಲ ಸುಂಕದ ಕಚೇರಿ ಆಫ್ಟರ್ ಡಿಪೋ ಕೆಲಸ ಮಾಡುತ್ತಿತ್ತು ಆಮೇಲೆ ಅಲ್ಲಿಗೆ ಸುಲ್ತಾನ್ ಸುಲ್ತಾನ್ಪೇಟೆಯಲ್ಲಿ ಇದ್ದ ಎಸ್ ಆರ್ ನಂಜುಂಡಯ್ಯನವರ ಸ್ಕೂಲು ಭಾಗಶಃ ಬಂದಿತು ಆ ಕಟ್ಟಡದ ಎದುರಿಗೆ ಪ್ರಸಿದ್ಧರಾದ ಮಹಮ್ಮದ್ ಅಬ್ಬಾಸ್ ಖಾನ್ ಸಾಹೇಬರ ಮನೆ ಸ್ಕೂಲ್ ಕಟ್ಟಡದ ಆವರಣದಲ್ಲಿ ಒಂದು ಗಣಪತಿಯ ಶಿಲಾ ವಿಗ್ರಹ ಬಹುಕಾಲದಿಂದ ಇತ್ತು ಅದು ಹೇಗೋ ಯಾವ ಕಾರಣದಿಂದಲೋ ಸ್ಥಾನಾಂತರ ಹೊಂದಿ ಒಂದು ಕೋಣೆಯನ್ನು ಸೇರಿತು ಇದು ಹೀಗಾದದ್ದನ್ನು ಕೇಸರಿ ಮೊದಲಾದ ಪತ್ರಿಕೆಗಳು ವ್ಯಾಜಾಂತರದಿಂದ ಪ್ರಕಟಿಸಿದವು ಗಣೇಶನು ಕತ್ತಲೆಯ ಮನೆಯಲ್ಲಿ ತನ್ನಷ್ಟಕ್ಕೆ ತಾನು ಪ್ರಲಾಪ ಮಾಡಿಕೊಂಡನಂತೆ ಹೀಗೆ ಅಯ್ಯೋ ನನಗೆ ಆಗತಿ ಬರಬಹುದೇ ವಿದ್ಯಾಧಿಪತಿ ಎನಿಸಿಕೊಂಡ ನಾನು ಪೂಜೆ ನೈವೇದ್ಯಗಳೊಂದೂ ಇಲ್ಲದೆ ಈ ಕತ್ತಲೆಯಲ್ಲಿ ಮುಳುಗುತ್ತಿರುವಂತೆ ಆಗಿದೆಯಲ್ಲ ಈ ಬಗೆಯ ಮನೋಭಾವ ಬಹುಜನದಲ್ಲಿ ಹುಟ್ಟಿ ಬೆಳೆಯಿತು ಅದರ ಫಲಿತಾಂಶವಾಗಿ ಗಣಪತಿಯ ವಿಗ್ರಹವನ್ನು ಮತ್ತೆ ಬೆಳಕಿಗೆ ತಂದು ಹಿಂದಿನ ಸ್ಥಳದಲ್ಲಿ ಇರಿಸಿ ಪೂಜೆ ಪುರಸ್ಕಾರ ನಡೆಸಿದ್ದಾಯಿತು ಈ ಪೂಜೆ ನಡೆದ ಜಾಗ ಅಬ್ಬಾಸ್ ಖಾನ್ ರವರ ಮನೆಯ ಹೆಬ್ಬಾಲಿಗೆ ಹೆಬ್ಬಾಗಿಲಿಗೆ ನೇರ ಎದುರಿಗೆ ಈ ಕಾರಣದಿಂದ ಮುಸಲ್ಮಾನ್ ಜನಕ್ಕೆ ಅಸಮಾಧಾನ ಉಂಟಾಯಿತೆಂದು ಕೆಲವರ ಹೇಳಿಕೆ ಕಾರಣ ಹೇಗೋ ದೊಂಬಿ ನಡೆದದಂತೂ ನಿಜ ದೊಡ್ಡ ದೊಂಬಿ ಬಡಿದಾಟವೂ ನಡೆಯಿತು ಯಾರೋ ಗುಂಡು ಹಾರಿಸಿದರೆಂದು ಪ್ರಾಣ ನಷ್ಟವಾಯಿತೆಂದು ಜನ ಆಡಿಕೊಂಡರು ಈ ಘಟನೆ ನಡೆದ ದಿವಸ ನಾನು ಬೆಂಗಳೂರಿನಲ್ಲಿರಲಿಲ್ಲ ಬಾಗಲಕೋಟೆಗೆ ವೃತ್ತ ಪತ್ರಿಕಾಕರ್ತರ ಸಮ್ಮೇಳನಕ್ಕೆ ಹೋಗಿದ್ದೆ ನನಗೆ ವರ್ತಮಾನ ಬಂದಿತು ಮಿರ್ಜಾರವರೇ ತಂತಿ ವರ್ತಮಾನ ಕಳುಹಿಸಿ ಪರಿಸ್ಥಿತಿ ಹತೋಟಿಗೆ ಬರುತ್ತಿದೆ ಎಂದು ತಿಳಿಯಪಡಿಸಿದರು ಅದಕ್ಕೆ ಉತ್ತರವಾಗಿ ನಾನು ಸರಕಾರವು ಕೂಡಲೇ ಒಂದು ವಿಚಾರಣಾ ಸಮಿತಿಯನ್ನು ನೇಮಿಸತಕ್ಕದ್ದೆಂದು ಸೂಚಿಸಿ ಮರುತಂತಿ ಕಳುಹಿಸಿದೆ ವೈಷಮ್ಯ ಅಲ್ಲಿಂದ ಎರಡು ಮೂರು ದಿವಸ ಕಳೆದ ಮೇಲೆ ನಾನು ಬೆಂಗಳೂರಿಗೆ ಬರುವ ವೇಳೆಗೆ ಇಲ್ಲಿ ಅಭೂತಪೂರ್ವವಾದ ಉಲ್ಲೋಲ ಕಲ್ಲೋಲವೆದ್ದಿತ್ತು ಹಿಂದೂ ಮುಸಲ್ಮಾನ್ ಸಮಾಧಾನಕ್ಕೆಂದು ಮಿರ್ಜಾ ರವರು ಕರೆದಿದ್ದ ಮಹಾಸಭೆಯಲ್ಲಿ ಶಾಂತಿಯ ವಾತಾವರಣ ಬರುವುದಕ್ಕೆ ಬದಲಾಗಿ ಎರಡು ಪಕ್ಷಗಳಿಗೂ ಬಿರುಸಾದ ಮಾತುಗಳೇ ನಡೆದವು ಪರಸ್ಪರ ದೋಷಾರೋಪಣೆಯೇ ಹೆಚ್ಚಾಗಿತ್ತು ನಾನು ಬೆಂಗಳೂರಿಗೆ ಬಂದ ದಿವಸ ಕೆಲ ಸ್ನೇಹಿತರು ರೈಲ್ವೆ ಸ್ಟೇಷನಿಗೆ ಬಂದು ತಮ್ಮ ಪಕ್ಷದ ವಾದವನ್ನು ಉದ್ರೇಕದ ರೀತಿಯಲ್ಲಿ ತಿಳಿಸಿದರು ನಾನು ಮನೆಗೆ ಬಂದ ಮೇಲೆ ಅಂಥ ಗುಂಪುಗಳ ಎರಡು ಮೂರು ಬಂದವು ಅವರೆಲ್ಲ ಸನ್ಮಾನ್ಯರಾದ ಸ್ನೇಹಿತರು ಅವೇಶಕ್ಕೊಳಗಾಗುವವರಲ್ಲ ನ್ಯಾಯನಿಷ್ಠರು ಅವರೆಲ್ಲ ಹೇಳಿದ್ದರು ಹೇಳಿದರ ತಾತ್ಪರ್ಯ ಮಿರ್ಜಾ ಸಾಹೇಬರು ಆ ಹೊತ್ತಿನ ಘಟನೆಯನ್ನು ಹಿಂದೂಗಳ ಮೇಲೆ ಹೊರಿಸುವ ಮನಸ್ಸುಳ್ಳವರಾಗಿದ್ದಾರೆ ಎಂದು ಈ ಮಾತು ನನಗೆ ಆಶ್ಚರ್ಯವನ್ನುಂಟು ಆದರೂ ಅದು ಅಸಂಗತವೆಂದು ತೋರಲಿಲ್ಲ ಹಾಗಿದ್ದರೂ ಇರಬಹುದು ಎಂದುಕೊಂಡು ಮಿರ್ಜಾರವರನ್ನು ಕಾಣಲು ಹೋಗಲಿಲ್ಲ ಅಲ್ಲಿಂದ ಒಂದು ಒಂದೂವರೆ ವರ್ಷ ಕಾಲ ನಾನು ಅವರನ್ನು ಭೇಟಿ ಮಾಡಲು ಹೋಗಲಿಲ್ಲ ಮೂರು ಕಕ್ಷಿಗಳು ಅದು ನನ್ನ ಲೋಪವೆಂದು ಒಬ್ಬ ಆಪ್ತ ಮಿತ್ರರು ಅಭಿಪ್ರಾಯಪಟ್ಟರು ನೀನು ಹೋಗಿ ಅವರನ್ನು ಕಂಡು ಮಾತನಾಡಿದ್ದರೆ ಬಿರ್ಜಾರವರು ಅಷ್ಟು ಆ ಪಟ್ಟಾಟವಾಡುತ್ತಿರಲಿಲ್ಲ ಎಂದರು ಈಗ ಇಷ್ಟು ವರ್ಷ ಕಳೆದ ಮೇಲೆ ನನ್ನ ಆ ಮಿತ್ರರ ಮಾತು ನ್ಯಾಯವಾದದ್ದೆಂದು ನನಗೆ ಅನ್ನಿಸುತ್ತದೆ ಬಿರ್ಜಾರವರು ಹಠವಾದಿಗಳಲ್ಲ ಮತ್ತೊಬ್ಬರ ವಾದವನ್ನು ಸ್ನೇಹ ಗ್ರಹಿಸುವವರು ನಾನು ಅವರನ್ನು ಆ ಬಿಸಿ ಬಿಸಿಯಲ್ಲಿಯೇ ಕಂಡು ಹಿಂದೂ ಪಕ್ಷದ ವಿವರಣೆಯನ್ನು ಕೊಟ್ಟಿದ್ದರೆ ವೈಷಮ್ಯಕ್ಕೆ ಅವಕಾಶ ತಪ್ಪುತ್ತಿತ್ತೋ ಏನೋ ನಡೆದದ್ದೇನೋ ನಡೆದು ಹೋಯಿತು ಪ್ರಜಾ ಸಮುದಾಯ ಒಡೆದದ್ದು ಎರಡಾಗಲ್ಲ ಮೂರಾಗಿ ಹಿಂದುಗಳು ಮುಸಲ್ಮಾನರು ಎಂಬೆರಡುಂಟಷ್ಟೆ ಹಿಂದುಗಳಲ್ಲಿಯೇ ಎರಡು ಕಕ್ಷಿಗಳಾದವು ಒಂದು ಸರ್ಕಾರಕ್ಕೆ ಸಹಕಾರದ್ದು ಇನ್ನೊಂದು ಪ್ರತಿಕರತ್ತು ಸರಕಾರದ ಪಕ್ಷದಲ್ಲಿ ಕೆ ಹೆಚ್ ರಾಮಯ್ಯನವರು ಹೆಚ್ ಸಿ ದಾಸಪ್ಪನವರು ನೀಲಗಿರಿ ಸಂಜೀವಯ್ಯನವರು ಮುಂತಾದವರಿದ್ದರು ಪ್ರತೀಕಾರದ ಪಕ್ಷದಲ್ಲಿ ಸಂಪಿಗೆ ವೆಂಕಟಪ್ಪತ್ತಯ್ಯನವರು ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳವರು ಪಾಮಡಿ ಸುಬ್ಬರಾಯ ಸುಬ್ಬರಾಮ ಶೆಟ್ಟರು ಎಂ ಪಿ ಸೋಮಶೇಖರ ರಾಯರು ನಿಟ್ಟೂರು ಶ್ರೀನಿವಾಸರಾಯರು ತಿರುಮಲೆ ದಾತಾಚಾರ್ಯ ಶರ್ಮರವರು ಮೊದಲ ಮೊದಲಾದವರಿದ್ದರು ಬಹುಶಃ ಆ ಸುಮಾರಿನಲ್ಲಿಯೇ ಮೈಸೂರಿನಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಸಂಸ್ಥೆಯ ಒಂದು ಶಾಖೆ ಆರಂಭವಾದದ್ದು ಶ್ರೀಕೆ ಚಂಗಲರಾಯರೆಡ್ಡಿಯವರು ರಾಜಕೀಯಕ್ಕೆ ಕಾಲಿಟ್ಟದ್ದು ಈ ಕಾಲದಲ್ಲಿ ಸಾವಿರದ ಒಂಬೈನೂರ ಹಾಗೆ ಪ್ರಾರಂಭವಾದ ಪಕ್ಷ ಕಕ್ಷಿಗಳ ಕಾವು ಬಹುಕಾಲ ಎಲ್ಲರಿಗೂ ಅಂಟಿತ್ತು ಸುಲ್ತಾನ್ಪೇಟೆ ಗಲಭೆಗಳ ವಾರ್ಷಿಕವನ್ನು ನಡೆಸಬೇಕೆಂದು ನಾವು ಹದಿನೈದು ಇಪ್ಪತ್ತು ಮಂದಿ ಪ್ರಕಟಣಾ ಪತ್ರಿಕೆ ಹೊರಡಿಸಿದೆವು ದೊಡ್ಡ ದೊಂಬಿ ನಡೆಯಿತು ಆ ಹೊತ್ತು ಆ ದೊಂಬಿಯ ಜನ ಸಿಟಿ ನಾರಾಯಣಸ್ವಾಮಿ ನಾಯ್ಡುರವರ ರುಮಾಲನ್ನು ಎಗರಿಸಿದರು ಹುಂಡಾಟ ಮಾಡಿದರು ಮೊದಲಾಗಿ ಪೊಲೀಸಿನವರು ಆಪಾದನೆ ಹೊರಿಸಿ ಕೆಲವರನ್ನು ವಿರಾಚರಣೆ ವಿಚಾರಣೆಗೆ ತಂದರು ಅವರ ಪೈಕಿ ವೀರಕ್ಕೆಸರಿ ಸೀತಾರಾಮಶಾಸ್ತ್ರಿಗಳವರು ತೀತಾ ಶರ್ಮರವರು ಇದ್ದರೆಂದು ಜ್ಞಾಪಕ ಬಹುಶಃ ಪಿ ರಾಮಯ್ಯನವರು ಇದ್ದರು ಜನಾಬ್ ತಾಜ್ ಪಿರಾನ್ ಸಾಹೇಬರು ಆಗಿನ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟರು ಕೋರ್ಟಿನಲ್ಲಿ ಅನೇಕ ತಮಾಷೆಗಳು ನಡೆದವು ಬರೆದು ಪ್ರಕಟಿಸಲಾಗದಂಥವು ಆ ಕಾಲದಲ್ಲಿ ಪೊಲೀಸು ಪರಿಡೇಂಟೆಂಡರ್ ಆಗಿದ್ದ ಮರಿಯಪ್ಪನವರು ಗೇಲಿಗೆ ವಸ್ತುವಾಗಬೇಕಾಯ್ ಇತ್ತು ಮರಿಯಪ್ಪನವರು ಕೆ ಹೆಚ್ ರಾಮಯ್ಯನವರ ಭಾವ ಮೈದಂದಿರು ಮರಿಯಪ್ಪನವರಲ್ಲಿ ಮೀಸೆಯವಿನ ಭಯಂಕರವಾದದ್ದೇನೂ ಇರಲಿಲ್ಲ ಸ್ವಭಾವ ಬಹಳ ಒಳ್ಳೆಯದು ಅವರು ಪರಮ ಪ್ರಾಮಾಣಿಕರು ಅವರ ಮೀಸೆ ಕರ್ರಗೆ ದಪ್ಪವಾಗಿ ಮೊನೆಗಳು ಮೊನಚಾಗಿ ನಾಗದಾಳಿ ಮುಳ್ಳಿನಂತೆ ಚೂಪಾಗಿ ತೀಡಿದ್ದವು ಆದದ್ದರಿಂದ ಅವರಿಗೆ ಮೀಸೆ ಮರಿಯಪ್ಪನವರೆಂದು ಹೆಸರಾಗಿತ್ತು ನರಿಮನ್ ಗಲಭೆ ಅಲ್ಲಿಂದ ಒಂದೆರಡು ವರ್ಷಗಳ ಮತ್ತೊಂದು ದೊಡ್ಡ ಗಲಭೆ ನಡೆಯಿತು ಅದನ್ನು ನರಿಮನ್ ಗಲಭೆ ಎನ್ನಬಹುದು ನರಿಮನ್ ಎಂಬ ಅತ್ತ ಬೊಂಬಾಯಿ ಪಟ್ಟಣದ ಚಳವಳಿಗಾರ ಆ ಪಟ್ಟಣದ ಒಂದು ರಸ್ತೆಗೆ ಹೆಸರನ್ನಿಟ್ಟಿದ್ದಾರೆ ಆತನಲ್ಲಿ ಎಂಥ ವಿದ್ವತ್ತು ಎಂಥ ಪ್ರಭಾವವಿತ್ತೋ ಏನೋ ಆತ ಜನರನ್ನು ಹುರಿದುಂಬಿಸಿ ದೊಂಬಿಗೆಬ್ಬಿಸುವ ಭಾಷಣ ಸಾಮರ್ಥ್ಯವನ್ನು ಪಡೆದಿದ್ದನೆಂದು ತೋರುತ್ತದೆ ನರಿಮನ್ ಬೆಂಗಳೂರಿಗೆ ಬರುವುದಕ್ಕೆ ರಾಷ್ಟ್ರ ಚಳವಳಿಯೇ ನವೆಂದು ನನ್ನ ಪಂಡಿತ ಜವಾಹರ್ ಲಾಲ್ ಬೆಂಗಳೂರಿಗೆ ದಯಮಾಡಿಸಿದ್ದಾಗ ರೈಲ್ವೆ ಸ್ಟೇಷನ್ ಮುಂದಿರುವ ಧರ್ಮಾಂಬುದರೆಯ ಅಂಗಳದಲ್ಲಿ ಕಾಂಗ್ರೆಸಿಗರು ಒಂದು ಬಹು ಎತ್ತರವಾದ ಗಳುವನ್ನು ನಿಲ್ಲಿಸಿ ಅದರ ಮೇಲೆ ಉನ್ನತವಾಗಿ ಕಾಂಗ್ರೆಸಿನ ಧ್ವಜವನ್ನು ಕಟ್ಟಿದರು. ಇದನ್ನು ಸರಕಾರದವರು ಕಿತ್ತು ಹಾಕಿದರು ಇದರಿಂದ ರಾಷ್ಟ್ರ ಧ್ವಜಕ್ಕೆ ಬಹುಶಃ ಇದು ನರಿಮನ್ ರವರಿಗೆ ವ್ಯಾಜವಾಯಿತು ಆಗಿನ ಗೆಲುವೆಗಳಲ್ಲಿ ಸರಕಾರದವರು ಮಿಲಿಟರಿ ಸವಾರರಿಂದ ಉರಲೆಲ್ಲ ಗಸ್ತು ಹೊರಡಿಸಿದರು ಪಟ್ಟಣದ ಪೂರ್ವ ಭಾಗದ ಜನರಲ್ಲಿ ಕೆಲವರು ರಸ್ತೆಗಳಲ್ಲಿ ರಾಗಿ ಕಾಳನ್ನೆರಚಿದರು ಕುದುರೆಗಳು ಜಾರಿ ಮುಗಿಸುವಂತೆ ಪೊಲೀಸಿನವರು ಟಯರ್ ಟಿಯರ್ ಗ್ಯಾಸ್ ಉಪಯೋಗಿಸಿ ಜನದ ಕಣ್ಣಿನಲ್ಲಿ ನೀರು ತುಂಬುವಂತೆ ಮಾಡಿದರೆ ಅದಕ್ಕೆ ಪ್ರತಿಕರವಾಗಿ ಚಳುವಳಿಗಾರರು ಈರುಳ್ಳಿ ಹಂಚಿದರು ಕಡೆಗೆ ಮಿಲಿಟರಿ ಆರ್ಮ್ಡ್ ಕಾರುಗಳನ್ನು ಬಿದಿ ಸಂಚಾರ ಮಾಡಿಸಿ ಪುಂಡುಗಾರರಿಗೆ ಭಯೋತ್ಪಾದನೆ ಮಾಡಿಸಿದ್ದಾಯಿತು ಹೀಗೆ ನಡೆಯಿತು ಕೋಲಾಹಲ ಪ್ರಜಾ ಪ್ರಜಾಪಕ್ಷ ಪ್ರಜಾ ಸಂಯುಕ್ತ ಪಕ್ಷ ಪ್ರಜಾ ಮಿತ್ರಮಂಡಲಿ ಎಂದು ರೂಪರೂಪಾಂತರ ತಾಳಿದ ಚಳವಳಿಯ ಚರಿತ್ರೆ ನನಗೆ ಸವಿವರವಾಗಿ ತಿಳಿಯದು ಆ ಚರಿತ್ರೆ ನನಗೆ ಇಲ್ಲಿ ಪ್ರಸಕ್ತವೂ ಅಲ್ಲ ಈ ಚಳವಳಿಯ ಮೀಟಿಂಗುಗಳು ಮೊದಮೊದಲು ಈಗ ಕೋಟೆಯಲ್ಲಿ ಸಂಸ್ಕೃತ ಕಾಲೇಜು ಕೋಟೆ ಹೈಸ್ಕೂಲು ಎಪೆಕ್ಸ್ ಬ್ಯಾಂಕ್ ಮೊದಲಾದ ಸಂಸ್ಥೆಗಳಿರುವ ಪ್ರದೇಶದಲ್ಲಿ ನಡೆಯುತ್ತಿತ್ತು ಆಮೇಲೆ ನಮ್ಮ ಕಾರ್ಯರಂಗ ಬನ್ನಪ್ಪ ಪಾರ್ಕಿಗೆ ಬಂತು ಅಲ್ಲಿ ಕೆಟಿ ಭಾಷಂ ರವರು ಚಂಗಲರಾಯರೆಡ್ಡಿಯವರು ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ವೀರಾವೇಶದಿಂದ ಉಪನ್ಯಾಸ ಕೇಳಿದವರು ಬಹುಮಂದಿ ಇದ್ದರು ಅವರಲ್ಲಿ ನಾನು ಒಬ್ಬ ವಿದುರಾಶ್ವತ್ತದ ಗಲಭೆ ಜವಾಬ್ದಾರಿ ಸರಕಾರ ಚಳವಳಿಕ ನಡುವೆ ಮತ್ತೊಂದು ಗಲಭೆಯ ಪ್ರಕರಣ ನಡೆಯಿತು ವಿದುರಾಶ್ವ ಇದರಲ್ಲಿಯೂ ಗುಂಡಿನೇಟು ಸಾವುಗಳು ಅದು ಅಪ್ಪಾಜಿಗೌಡರು ಆಗ ಕೋಲಾರದ ಡೆಪ್ಯೂಟಿ ಕಮಿಷನರ್ ಆಗಿದ್ದರು ಈ ಗೆಲಭೆಯ ಕಾರಣಕರ್ತರು ಯಾರೆಂದು ವಿಚಾರಣೆ ಮಾಡಲು ಸರ್ಕಾರ ಒಂದು ಸಮಿತಿಯನ್ನು ಏರ್ಪಡಿಸಿತ್ತು ಅದಕ್ಕೆ ಮದ್ರಾಸಿನ ಜಡ್ಜಿ ವೇಪ ರಾಮೇಶ ಪಂತಲು ಅಧ್ಯಕ್ಷರು ಬ್ರಿಟಿಷ್ ಇಂಡಿಯಾದಲ್ಲಿ ಜಡ್ಜಿ ಪೂಜೆಯಲ್ಲಿದ್ದು ನಿವೃತ್ತರಾದ ಡಿಸೋಜಾ ಎಂಬುವರು ಒಬ್ಬ ಸದಸ್ಯರು ಎಆರ್ ನಾಗೇಶ್ವರ ಅಯ್ಯರವರು ಇನ್ನೊಬ್ಬ ಸದಸ್ಯರು ಈ ಸಮಿತಿ ಕೆಲಸ ಮಾಡುತ್ತಿದ್ದಾಗ ಸರಕಾರಕ್ಕೂ ಕಾಂಗ್ರೆಸ್ಗೂ ರಾಜಿ ಮಾಡಿಸುವ ಉದ್ದೇಶದಿಂದ ವಲ್ಲಭಭಾಯ್ ಪಟೇಲ್ ರವರು ಬೆಂಗಳೂರಿಗೆ ದಯಾಡಿಸಿದ್ದರು ಆಗ ಶ್ರೀ ಜಯಚಾಮರಾಜ ಒಡೆಯರ್ ರವರ ವಿವಾಹ ಕಾಲ ಸನ್ನಿಹಿತವಾಗಿದ್ದರಿಂದ ರಾಜೀಯ ಪ್ರಯತ್ನಕ್ಕೆ ಸಂದರ್ಭಗಳು ಅನುಕೂಲವಾಗಿದ್ದವು ಮೊದಲನೆಯ ಬೆಂಗಳೂರು ಗಲಭೆ ಗಣಪತಿ ವಿಗ್ರಹದ ಸಂಬಂಧದ್ದು ಅದು ಕೊಂಚ ತಹಬಂದಿಗೆ ಬಂದ ಮೇಲೆ ಅದರ ಪ್ರಾರಂಭ ಅಭಿವೃದ್ಧಿ ಪರ್ಯವಸಾನಗಳನ್ನು ಕುರಿತು ವಿಚಾರಣೆ ನಡೆಸಲು ಸರ್ಕಾರ ಒಂದು ಸಮಿತಿಯನ್ನು ನಿಯಮಿಸಿತು ಮೋಕ್ಷಗುಂಡ ವಿಶ್ವೇಶ್ವರಯ್ಯನವರು ಅದರ ಅಧ್ಯಕ್ಷರಾಗಿದ್ದರು ಜಡ್ಜಿ ಡಿಕೆ ರಾವಿಯ ಸರ್ ಕೆಪಿ ಪುಟ್ಟಣ್ಣ ಶೆಟ್ಟಿಯವರು ವಿ ಮಾಣಿಕ್ಯವೇಲು ಮೊದಲಿಯಾರವರು ಸದಸ್ಯರಾಗಿದ್ದರು ಸದಸ್ಯರು ಇನ್ನು ಮೂರು ನಾಲ್ಕು ಮಂದಿ ಇದ್ದಾರೆಂದು ನನ್ನ ಜ್ಞಾಪಕ ಆ ಸಮಿತಿ ಮಿಥಿಕ್ ಸೊಸೈಟಿಯ ಸಭಾಭವನದಲ್ಲಿ ಬಹಿರಂಗವಾಗಿ ವಿಚಾರಣೆ ನಡೆಸಿತು ಹತ್ತಿಪ್ಪತ್ತು ಮಂದಿ ಸಾಕ್ಷ್ಯ ಕೊಟ್ಟರು ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದ ಎಸ್ ಹಿರಿಯಣ್ಣನವರ ವಿಚಾರಣೆ ಆಯಿತು ಲಾ ಸೆಕ್ರೆಟರಿ ಬಿ ನಾಗಪ್ಪನವರ ವಿಚಾರಣೆಯೂ ಆಯಿತು ಕಡೆಗೆ ಆ ಸಮಿತಿಯವರು ಒಂದು ದೀರ್ಘವಾದ ವರದಿಯನ್ನು ತಯಾರಿಸಿ ಸರಕಾರಕ್ಕೆ ಕಳುಹಿಸಿದರು ಆ ವರದಿ ಅಚ್ಚಾಗಿ ಪ್ರಕಟವಾಗಿದೆ ಅದು ಎಲ್ಲರೂ ಓದಬೇಕಾದ ಗ್ರಂಥ ಅದರಲ್ಲಿಯ ಮುಖ್ಯವಾದ ಅಂಶ ಎಷ್ಟು ಮೈಸೂರು ರಾಜ್ಯದಲ್ಲಿ ಅಧಿಕಾರ ಸೂತ್ರಗಳೆಲ್ಲ ಒಂದೇ ಕಡೆ ಕೇಂದ್ರೀಕೃತವಾಗಿದೆ ಆದ್ದರಿಂದ ಅಧಿಕಾರವನ್ನು ಚಲಾಯಿಸಬೇಕಾದ ನಾನಾ ಇಲಾಖೆಗಳ ಮುಖ್ಯಸ್ಥರು ತಮ್ಮ ಕೆಲಸ ನಡೆಸುವುದರಲ್ಲಿ ಕೇಂದ್ರದ ಮುಖವನ್ನು ನೋಡುತ್ತಿರುತ್ತಾರೆಯೇ ಹೊರತು ನ್ಯಾಯವೇನು ಎಂಬುದನ್ನು ಸ್ವತಂತ್ರವಾಗಿ ವಿಚಾರ ಮಾಡುವುದಿಲ್ಲ ಹೀಗಾಗಿ ಇಲಾಖೆಗಳ ಅಧಿಕಾರಸ್ಥರ ಕೈಕಟ್ಟಿಹೋಗಿ ಯಾವ ಹೊತ್ತಿನಲ್ಲಿ ಏನು ಆಗಬೇಕೋ ಆ ನ್ಯಾಯಪ್ರಯೋಗ ನಡೆಯದೆ ನಿಂತು ಹೋಗುತ್ತದೆ ಬೆಂಗಳೂರು ಗಲಭೆಗಳಲ್ಲಿ ಇದು ಸ್ಪಷ್ಟವಾಗಿ ಕಾಣುತ್ತದೆ ಪೊಲೀಸಿನವರು ತಮ್ಮ ಕೆಲಸವನ್ನು ನಿಷ್ಪಕ್ಷಪಾತವಾಗಿಯೂ ಧೈರ್ಯದಿಂದಲೂ ಮಾಡಲಿಲ್ಲ ಪರೀಕ್ಷೆಯ ಕಾಲದಲ್ಲಿ ಯಂತ್ರ ಮುರಿದು ಬಿತ್ತು ಇಂಥ ಪರಿಸ್ಥಿತಿಯನ್ನು ಹೋಗಲಾಡಿಸಿ ಸರಕಾರದ ಅಂಗಾಂಗಗಳು ವಿಹಿತ ರೀತಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕೆಂದರೆ ಅದಕ್ಕೆ ಜವಾಬ್ದಾರಿ ಸರಕಾರ ಪದ್ಧತಿಯೊಂದೇ ಇರುವ ಔಷಧ ಅಧಿಕಾರ ಸೂತ್ರಗಳು ರಾಜ್ಯದ ನಾನಾ ಅಂಗಗಳು ಪರಸ್ಪರ ಪ್ರತ್ಯುತ್ತರಪ್ರದಗಳಾಗುವಂತೆ ವ್ಯವಸ್ಥೆ ಇರಬೇಕು ಈ ಮೇಲೆ ಒಂದು ಪ್ರಸಂಗ ನಡೆಯಿತು ಇಂದಿನವರಿಗೆ ಅದು ಬೋಧಪ್ರದವಾಗಿದೆ ಮಿರ್ಜಾರವರ ದೊಡ್ಡತನ ವರಜಿನು ವಿಶ್ವೇಶ್ವರಯ್ಯನವರ ಕಚೇರಿಯಿಂದ ದಿವಾನರಲ್ಲಿಗೆ ಕಳುಹಿಸಿದ್ದು ಒಂದು ಮಧ್ಯಾಹ್ನ ಆ ಸಂಜೆ ವಿಶ್ವೇಶ್ವರಯ್ಯನವರು ಮಾಮೂಲಿನಂತೆ ವಾಕಿಂಗ್ ಹೊರಟು ಮಿರ್ಜಾರವರ ಮನೆಗೆ ಬಂದರು ಅಲ್ಲಿ ಮಿರ್ಜಾರವನವರನ್ನು ಕಂಡ ಬಳಿಕ ಅಲ್ಲಿ ಗೋಡೆಯ ಮೇಲೆ ತಗಲಿ ಹಾಕಿದ ತಮ್ಮ ತಸಬೀರನ ಕಡೆ ಕೋಲು ತೋರಿಸಿ ಇನ್ನು ಇಲ್ಲಿ ಇದಕ್ಕೆ ಜಾಗವಿಲ್ಲ ತೆಗೆದುಹಾಕಿಬಿಡಿ ಎಂದು ಹೇಳಿದರು ಮಿರ್ಜಾರವರು ಆಶ್ಚರ್ಯದಿಂದ ಅದೇಕೆ ಹಾಗೆನ್ನುತ್ತೀರಿ ವಿಶ್ವೇಶ್ವರನವರು ನಾನು ರಿಪೋರ್ಟ್ ಅನ್ನು ನಿಮಗೆ ಕಳುಹಿಸಿದೆನಲ್ಲ ಅದರಿಂದ ನಿಮಗೆ ಸಮಾಧಾನವಾಗಿರಲಾರದು ಅಸಮಾಧಾನವಾಗಿರಬೇಕು ಇಲ್ಲಿ ಒಂದು ವಿವರಣೆ ಅವಶ್ಯ ಮಿರ್ಜಾ ಸಾಹೇಬರು ಬೈಠಕ್ಖಾನೆಯಲ್ಲಿ ಮುಖ್ಯವಾದ ಜಾಗದಲ್ಲಿ ನಾಲ್ಕು ಪಟಗಳಿದ್ದವು ಆ ನಾಲ್ಕರಲ್ಲಿ ಒಂದು ಪರ್ಷಿಯನ್ ಮಹಾಕವಿ ಪಿರ್ದುಸಿಯದು ಇನ್ನ ಇದನ್ನು ಆ ಕೊಠಡಿಯಲ್ಲೇ ಪ್ರತ್ಯೇಕ ಮಿಕ್ಕ ಮೂರನ್ನು ವಿಸಿಟರುಗಳ ಕೂಡುವ ಸೋಪಾದ ಹಿಂದುಗಡೆ ಗೋಡೆಯ ಮೇಲೆ ತಗಲಿ ಹಾಕಿದ್ದರು ಮಿರ್ಜರವರ ತಂದೆ ಆಗ ಜಾನ್ರವರದು ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬಂಧು ಮಿತ್ರರೊಡನೆ ಕುಳಿತಿದ್ದರ ದೊಡ್ಡ ಗ್ರೂಪ್ ಫೋಟೋಗ್ರಾಫ್ ಚೌಕಟ್ಟಿನ ತುಂಬ ದಂತದ ಕೆಲಸ ಮಾಡಿದ್ದದ್ದು ಸರಿಯಂ ವಿಶ್ವೇಶ್ವರಯ್ಯನವರದ್ದು ಮೇಲಣ್ಣ ವಿಶ್ವೇಶ್ವರಯ್ಯನವರ ಅಸಮಾಧಾನದ ಮಾತಿಗೆ ಮಿರ್ಜಾರವರು ಹೀಗೆ ಜವಾಬು ಹೇಳಿದರು ನಿಮ್ಮನ್ನು ನನ್ನ ತಂದೆಯ ಪಂಕ್ತಿಯಲ್ಲಿ ಸೇರಿಸಿದ್ದೇನೆ ನನ್ನ ತಂದೆಯ ಸ್ಥಾನ ನನ್ನ ಜೀವನದಲ್ಲಿ ಹೇಗೆ ಕಾಯಂ ಆದದ್ದು ನಿಮ್ಮ ಸ್ಥಾನವು ನನ್ನ ದೃಷ್ಟಿಯಲ್ಲಿ ಹಾಗೆ ಕಾಯಂ ಆದದ್ದು ಪಶ್ಚಾತ್ತಾಪ ಬೆಂಗಳೂರಿನ ಗಣಪತಿ ಗಲಾಟೆಗಳು ಮುಗಿದು ನಾಲ್ಕೈದು ವರ್ಷಗಳಾದ ಮೇಲೆ ಮಿರ್ಜಾರ್ ಅವರು ತಮಗೆ ಆ ವಿಷಮವಾದ ಪರೀಕ್ಷಾ ಕಾಲದಲ್ಲಿ ಸುತ್ತಮುತ್ತ ಇದ್ದುಕೊಂಡು ಹಿತಚಿಂತಕರಂತೆ ಸುದ್ದಿ ಸಲಹೆಗಳನ್ನು ಕೊಡುತ್ತಿದ್ದ ಅನೇಕರು ನಿಜವಾದ ಹಿತಚಿಂತಕರಾಗಿರಲಿಲ್ಲವೆಂಬುದನ್ನು ಕಂಡುಕೊಂಡರು ಆ ಜನದಲ್ಲಿ ಕೆಲವರ ಹೆಸರು ಬಂದಾಗ ಅವರು ನಂಬಿಕೆ ಅರ್ಹರಿಲ್ಲವೆಂದು ಅವರಿಂದ ತಮಗೆ ಕೆಳಕಾಯಿತೆಂದು ಆಪ್ತ ಮಿತ್ರರಲ್ಲಿ ಸ್ಪಷ್ಟವಾಗಿ ಹೇಳುತ್ತಿದ್ದರು ಸ್ವಾರ್ಥಿಗಳು ತಮ್ಮನ್ನು ತಪ್ಪುದಾರಿಗೆಳೆದರಲ್ಲ ತಾವು ಅವರ ವಂಚನೆಗೊಳಗಾದದ್ದಾಯಿತಲ್ಲ ಎಂದುಕೊಂಡು ಮಿರ್ಜಾದವರು ಪಶ್ಚಾತ್ತಾಪ ಪಟ್ಟದ್ದನ್ನು ನಾನು ಬಲ್ಲೆ ಒಟ್ಟಿನ ಮೇಲೆ ಮಿರ್ಜಾ ಸಾಹೇಬರ ಕಾಲದಲ್ಲಿ ಅರ್ಧ ಭಾಗ ಗಲಭೆಗಳನ್ನು ದಮನ ಮಾಡುವುದರಲ್ಲಿ ಕಳೆಯಿತು ಉಳಿದ ಅರ್ಧ ಭಾಗದಲ್ಲಿ ಪ್ರಗತಿಯ ಕಾರ್ಯ ಶ್ರದ್ಧೋ ಶ್ರದ್ಧೋತ್ಸಾಹಗಳಿಂದ ಮುಂದುವರಿಯಿತೆಂಬುದನ್ನು ಬಹುಶಃ ಯಾರು ಅಲ್ಲಗಳೆಯರು ಪ್ರಗತಿ ಕಾರ್ಯ ಮಿರ್ಜರವರ ಕಾಲದಲ್ಲಿ ಗಲಭೆಗಳು ಹೇಳದಿದ್ದರೆ ರಾಜ್ಯ ಪ್ರಗತಿ ದ್ವಿಗುಣವಾಗಿ ನಡೆಯುತ್ತಿದ್ದೆಂದು ನಾವು ಧಾರಾಳವಾಗಿ ನಂಬಬಹುದು ಅವರ ಪ್ರಗತಿ ಕಾರ್ಯದಲ್ಲಿ ನನಗೆ ಈಗ ಜ್ಞಾಪಕದಲ್ಲಿರುವ ಸಂಗತಿಗಳು ಸಂಗತಿಗಳನ್ನು ಸಂಗ್ರಹವಾಗಿ ಸೂಚನೆ ಮಾಡುತ್ತೇನೆ ಮೊಟ್ಟಮೊದಲನೆಯದು ಮೈಸೂರು ರಾಜ್ಯವು ಬ್ರಿಟಿಷ್ ಸರಕಾರಕ್ಕೆ ವಶ್ಯ ವಶ್ಯ ಕೊಡುತ್ತಿದ್ದ ಪೂಗದಿಯನ್ನು ಇಳಿಸಿದ್ದು ಬೆಂಗಳೂರು ಕಂಟೋನ್ಮೆಂಟ್ ಪ್ರದೇಶದ ಸ್ವಾಮ್ಯ ಮೈಸೂರಿಗೆ ಸೇರದ್ದೆಂದು ಸೇರಿದ್ದೆಂದು ಆ ಪ್ರದೇಶದಿಂದ ಉತ್ಪನ್ನವಾಗುವ ಹೆಚ್ಚುವರಿ ವರಮಾನವು ಮೈಸೂರಿಗೆ ಸೇರತಕ್ಕೆಂಬುದಕ್ಕೆ ಇಂಡಿಯಾ ಸರಕಾರದ ಅನುಮೋದನೆಯನ್ನು ಸಂಪಾದಿಸಿದ್ದು ಮಂಡ್ಯದ ಸಕ್ಕರೆಯ ಕಾರ್ಖಾನೆ ಭದ್ರಾವತಿಯ ಕಾಗದದ ಕಾರ್ಖಾನೆ ವಿಶ್ವೇಶ್ವರಿಯ ನಾಲೆಯ ಪ್ರಾಂತದ ನೀರಾವರಿಯ ಮತ್ತು ಸಾಗುವಳಿಯ ಏರ್ಪಾಟುಗಳು ಮೈಸೂರು ಮೆಡಿಕಲ್ ಕಾಲೇಜಿನ ಸ್ಥಾಪನೆ ಗ್ರಾಮಾಂತರಗಳ ಪಾಕೀಜ ಬೆಂಗಳೂರು ಪಟ್ಟಣದ ನೀರಿನ ಹೆಚ್ಚು ಸರಬರಾಜಿ ಮೊದಲಾದ ಸೌಕರ್ಯಗಳು ಮೈಸೂರು ರಾಜ್ಯವನ್ನು ಸಮಗ್ರ ಇಂಡಿಯಾದ ರಾಜ್ಯ ವ್ಯವಸ್ಥೆಗೆ ಹೊಂದಿಸುವುದು ಪಟ್ಟಿಯಲ್ಲಿ ಸುಲಭವಾಗಿ ಸೇರಿಸಲಾಗದ ಎಷ್ಟೋ ಅಭಿವೃದ್ಧಿ ಕಾರ್ಯಗಳು ಮಿರ್ಜಾರವರ ಪ್ರೇರಣೆಯಿಂದಲೂ ಪ್ರೋತ್ಸಾಹದಿಂದಲೂ ನಡೆದಿದೆ ಅವರು ಸಂಸ್ಥಾನದ ಎಲ್ಲ ಭಾಗಗಳಲ್ಲಿಯೂ ಖುದ್ದಾಗಿ ಸಂಚಾರ ಮಾಡಿ ಎಲ್ಲೆಲ್ಲಿ ಏನೇನು ಲೋಪವಿದೆ ಎಂದು ಎಂಬುದನ್ನು ಕಂಡುಕೊಂಡು ಅದನ್ನು ಸರಿಪಡಿಸುತ್ತಿದ್ದರು ಒಂದೊಂದು ಹಳ್ಳಿಯಲ್ಲಿಯೂ ಒಂದಷ್ಟು ಸಣ್ಣ ಪ್ರದೇಶವಾದರೂ ಕಣ್ಣಿಗೆ ಚೆನ್ನಾಗಿರಬೇಕು ಚೊಕಟವಾಗಿರಬೇಕು ಅಲ್ಲಿ ಜನ ಕೂಡಲು ಕಲ್ಲು ಬೆಂಚುಗಳು ಗಾರಿಯ ಬೆಂಚುಗಳು ಇರಬೇಕು ಒಂದಿಷ್ಟು ಮರಗಳು ಹೂವಿನ ಗಿಡಗಳು ಹಸಿರು ಹುಲ್ಲು ಇರಬೇಕು ಎಂಬುದು ಅವರು ಪದೇ ಪದೇ ಹೇಳುತ್ತಿದ್ದ ಮಾತು ಎಲ್ಲ ಮನೆಗಳು ಚುಕಟವಾಗಿರಬೇಕು ಗುಡಿಸಲುಗಳು ಸಹ ಚುಕಟ್ಟವಾಗಿರಬೇಕು ಇದೆಲ್ಲ ಸಾಧ್ಯವಾಗದೆ ಹೋದರೂ ಊರಿನ ಮುಂಭಾಗ ಹೈರೋಡಿನ ಪಕ್ಕದಲ್ಲಿರುವ ಭಾಗವಾದರು ಕಣ್ಣಿಗೆ ಅಂದವಾಗಿ ಕಾಣಬೇಕು ಚೊಕ್ಕಟದ ಅಭ್ಯಾಸವು ಅಂದದ ಅಭ್ಯಾಸವು ಜನಕ್ಕೆ ಕೊಂಚ ಕೊಂಚವಾದರೂ ಆಗುತ್ತಿದ್ದರೆ ಅದರ ಪ್ರಭಾವದಿಂದ ಜನ ತಮ್ಮ ಮನೆಗಳನ್ನು ಚೊಕ್ಕಟಪಡಿಸಿ ಅಂದಗೊಳಿಸಾರೆಂದು ಅವರ ನಂಬಿಕೆ ಕಾರ್ಖಾನೆ ಉದ್ಯಮಗಳು ಒಂದೊಂದು ಊರಿನಲ್ಲಿಯೂ ಅಥವಾ ಒಂದೊಂದು ಹೋಬಳಿಯಲ್ಲಿಯೂ ಯಾವುದಾದರೊಂದು ಕೈಗಾರಿಕೆಯೋ ಕಾರ್ಖಾನೆಯೋ ವ್ಯಾಪಾರ ಕೇಂದ್ರವೋ ಇರಬೇಕೆಂದು ಮಿರ್ಚಾರ್ ಅವರ ಇನ್ನೊಂದು ಅಭಿಪ್ರಾಯ ಈ ಬಗೆಗೆ ಅವರು ಜನಪ್ರಮುಖರನ್ನು ಪ್ರೋತ್ಸಾಹಪಡಿಸಿ ಸರಕಾರವು ಬೆಂಬಲ ನೀಡಲು ಸಿದ್ಧವಾಗಿದೆ ಎನ್ನುತ್ತಿದ್ದರು ಹೀಗೆ ತೋರಿದ ಅವಕಾಶವನ್ನು ಕೆಲ ಮಂದಿ ಉಪಯೋಗಪಡಿಸಿಕೊಂಡದ್ದುಂಟು ಕೆಲ ಮಂದಿ ದುರುಪಯೋಗಪಡಿಸಿಕೊಂಡದ್ದು ಉದ್ಯಮಗಳ ವಿಷಯದಲ್ಲಿ ಮಿರ್ಜಾರ್ ಅವರು ಇರಿಸಿಕೊಂಡಿದ್ದ ಕಾರ್ಯಸೂತ್ರ ಮೂರು ಎಳೆಗಳ ಎಳೆಗಳುಳ್ಳದ್ದು ಮೊದಲನೆಯದಾಗಿ ಉದ್ಯಮಗಳು ಪ್ರಜಾ ಪ್ರಯತ್ನದಿಂದಲೇ ಸ್ವತಂತ್ರವಾಗಿ ನಡೆಯಬೇಕಾದದ್ದು ಖಾಸಗಿ ಜನರು ಬಂಡವಾಳ ಕೂಡಿಸಿಕೊಂಡು ಸರಕಾರದಿಂದ ಸಹಾಯ ಬೇಡಿದರೆ ಸರಕಾರ ಅಂಥ ಸಹಾಯವನ್ನು ಕೊಟ್ಟು ಆ ಸ ಖಾಸಗಿ ಪ್ರಯತ್ನವನ್ನು ಉತ್ತೇಜನ ಪಡಿಸಬೇಕಾದದ್ದು ಯಾವ ಕಾರ್ಖಾನೆ ಉದ್ಯಮವು ಖಾಸಗಿ ಜನದ ಶಕ್ತಿಯನ್ನು ಮೀರಿದ್ದು ಎಲ್ಲಿ ಬಹು ಹೆಚ್ಚಿನ ಬಂಡವಾಳವು ಬಹು ವಿಶೇಷವಾದ ವೈಜ್ಞಾನಿಕ ಯಂತ್ರೋಪಕರಣಗಳು ಅವಶ್ಯವೋ ಅಂತ ದೊಡ್ಡ ಪ್ರಯತ್ನಗಳಿಗೆ ಮಾತ್ರ ಸರಕಾರವು ಕೈ ಹಾಕಬೇಕಾದದ್ದು ಮೂರನೆಯದಾಗಿ ಸರಕಾರವು ಖಾಸಗಿ ಪ್ರಯತ್ನವು ಭಾಗಸ್ಥರಾಗಿ ಸೇರಿಕೊಂಡಿರಬಹುದು ಅಥವಾ ಸರಕಾರ ಒಂದು ಬಾರಿ ಕಾರ್ಖಾನೆಯನ್ನು ಆರಂಭಿಸಿ ಕ್ರಮೇಣ ಖಾಸಗಿ ಜನರಿಗೆ ವರ್ಗಾಯಿಸಬಹುದು ಇಂಥ ಅಭಿಪ್ರಾಯಗಳನ್ನಿಟ್ಟುಕೊಂಡು ಮಿರ್ಜಾ ಸಾಹೇಬರು ಕೆಲವು ಕಾರ್ಯ ಯೋಜನೆಗಳನ್ನು ನೈಲಾನ್ ಬಟ್ಟಿಯ ಕಾರ್ಖಾನೆ ಮತ್ತೊಂದು ಕಾಗದದ ಕಾರ್ಖಾನೆ ಮುಂತಾದವು ಅವರ ಆಲೋಚನೆಯಲ್ಲಿದ್ದವು ಭದ್ರಾವತಿಯ ಕಾರ್ಖಾನೆ ನಷ್ಟದಲ್ಲಿ ನಡೆಯುತ್ತಾ ಅದನ್ನು ಉಳಿಸತಕ್ಕದ್ದೇ ಮುಚ್ಚತಕ್ಕದ್ದೇ ಎಂಬ ಪ್ರಶ್ನೆ ಇದ್ದಾಗ ಅದನ್ನು ಉಳಿಸಿಕೊಳ್ಳಲೇಬೇಕೆಂದು ಅಲ್ಲಿ ಉಕ್ಕಿನ ತಯಾರಿ ಮೊದಲಾದ ಬಡಾವಣೆ ಕಾರ್ಯಗಳನ್ನು ನಡೆಸಬೇಕೆಂದು ತೀರ್ಮಾನಿಸಿದವರು ಮಿರ್ಜಾರವರು ಸರ್ಕಾರದ ಪ್ರತಿಯೊಂದು ಇಲಾಖೆಗೂ ಮಿರ್ಜಾರವರು ತಕ್ಕಷ್ಟು ಗಮನ ಕೊಟ್ಟಿದ್ದರು ಎಲ್ಲಿ ಯಾವ ಇಂಪ್ರೂವ್ಮೆಂಟನ್ನು ಮಾಡುವ ಯೋಚನೆ ಬಂದರೂ ಮಿರ್ಜಾರವರು ಅದನ್ನು ಉತ್ಸಾಹದಿಂದ ಗ್ರಹಿಸಿ ಕಾರ್ಯಸಾಧ್ಯ ಮಾಡುತ್ತಿದ್ದರು ಬೆಂಗಳೂರು ಪಟ್ಟಣದಲ್ಲಿ ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಯವರೆಗೂ ಅವರು ಕುದುರೆಯ ಮೇಲೆ ಕುಳಿತು ಬೀದಿ ಬೀದಿಯು ಸಂಚಾರ ಮಾಡಿ ಅಲ್ಲಲ್ಲಿ ಕಂಡುಬಂದ ಕೊರತೆಗಳನ್ನು ನಿವಾರಣೆ ಮಾಡಿಸುತ್ತಿದ್ದರು ಕಾರುಣ್ಯ ಈ ಸಂದರ್ಭದಲ್ಲಿ ಒಂದು ಸಂಗತಿ ನನ್ನ ನೆನಪಿಗೆ ಬರುತ್ತದೆ ಮಿರ್ಜಾರವರು ಇದನ್ನು ಹೊಂದಿದ ದಿವಸ ನಾನು ಸ್ಮಶಾನಕ್ಕೆ ಹೋಗಿದ್ದೆ ಶವ ಸಂಸ್ಕಾರ ಆದಿಗಳು ಮುಗಿಸು ಮುಗಿಯುವ ವೇಳೆಗೆ ರಾತ್ರಿ ಒಂಬತ್ತು ಹತ್ತು ಗಂಟೆಯಾಗಿತ್ತು ಜನಸಂದಣಿ ಬಹಳ ದೊಡ್ಡದಾಗಿತ್ತು ಆ ಗದ್ದಲದಲ್ಲಿ ಎಂ ಸೋಮಶೇಖರ ರಾಯರು ನಾನು ಬೇರೆ ಬೇರೆಯಾದೆವು ನಾನು ಅವರನ್ನು ಹುಡುಕಾಡುತ್ತಾ ಸ್ಮಶಾನ ಪ್ರದೇಶದ ಗೇಟಿನವರೆಗೆ ಬಂದೆ ಅಲ್ಲಿ ಒಬ್ಬ ಬಿಕ್ಕಿ ಬಿಕ್ಕಿ ಅಳುತ್ತಾ ನಿಂತಿದ್ದ ಆತನ ಬಟ್ಟೆಯ ರೀತಿಯಿಂದ ಆತ ಇಂದು ಎಂದು ನನಗೆ ತೋರಿತು ನಾನು ಆಚೆ ನನ್ನು ವಿಚಾರಿಸಿದೆ ನೀನು ಯಾರು ಸ್ವಾಮಿ ನಾನು ಕಬ್ಬನ್ ಕಬ್ಬನಪೇಟೆಯವನು ಅಲ್ಲಿ ಅಕ್ಕಸಾಲಿ ಜಾತಿಯವನು ಒಂದು ದಿನ ಬೆಳಿಗ್ಗೆ ನನ್ನ ಹೆಂಡತಿ ನೀರಿಗಾಗಿ ಬನ್ನಪ್ಪ ಪಾರ್ಕಿನ ಪಕ್ಕದ ಕೊಳಾಯಿಗೆ ಹೋದಳು ಬಹಳ ಹೊತ್ತಾದರೂ ಹಿಂದಿರುಗಲಿಲ್ಲ ಆ ದಿನ ನೀರು ಹಿಡಿಯುವುದಕ್ಕೆ ಹೋದವರು ಬಹು ಅಲ್ಲಿ ಸೇರಿದ್ದರು ಆದ್ದರಿಂದ ಜಗಳಗಳು ಗಲಾಟೆಯು ನಡೆಿತು ಸುಮಾರು ಒಂದು ಗಂಟೆ ಕಾದ ಮೇಲೆ ನನ್ನ ಹೆಂಡತಿಗೆ ನೀರು ಸಿಕ್ಕಿತು ಆಕೆ ಬಸೂರಿ ಆ ದೊಡ್ಡ ಕೊಡವನ್ನು ಹೊರಲಾರದೆ ಹೊತ್ತುಕೊಂಡು ಬಂದಳು ಅಲ್ಲಿ ಜಗಳವಾದದ್ದರಿಂದಲೂ ಯಾರೋ ಆಕೆಯನ್ನು ಬೈದದ್ದರಿಂದಲೋ ಆಕೆಗೆ ಮೈ ಸ್ವಸ್ಥವಿಲ್ಲದೆ ನೋವಾಗಿದ್ದರಿಂದಲೋ ಆಕೆ ಕಣ್ಣೀರು ಹಾಕುತ್ತಾ ಮನೆಗೆ ಬಂದಳು ಆಕೆಯ ಹಿಂದೆ ಒಬ್ಬ ಸರಕಾರದ ಜವಾನ ಬಂದು ಈ ಮನೆ ಯಾರದು ಎಂದು ಕೇಳಿದ್ದ ನಾನು ಏಕೆ ಎಂದೇ ಹೇಳಿದ ದಿವಾನ್ ಸಾಹೇಬರ ಸವಾರಿ ಸೇಂಟ್ ಮಾರ್ತಾ ಆಸ್ಪತ್ರೆಯ ಹತ್ತಿರ ನಿಂತಿದೆ ಸಾಹೇಬರು ಈ ಹೆಂಗೇಸಿನ ಜೊತೆಯಲ್ಲಿ ಹೋಗಿ ಮನೆ ತಿಳಿದುಕೊಂಡು ಬರುವಂತೆ ಹೇಳಿದರು ಅದಕ್ಕಾಗಿ ಬಂದಿದ್ದೇನೆ ಎಂದ ಅದನ್ನು ಕೇಳಿ ನನಗೆ ಗಾಬರಿಯಾಗಿ ಏನು ಸಮಾಚಾರವೋ ನೋಡೋಣವೆಂದು ಆ ಜವಾನನ ಜೊತೆಯಲ್ಲಿ ದಿವಾನರಿರುವ ಕಡೆಗೆ ಹೋದೆ ನಾನು ಹೋಗಿ ಕೈ ಮುಗಿಯುತ್ತಲೇ ಸಾಹೇಬರು ನೀನು ಯಾರು ಎಂದು ಮುಂತಾಗಿ ವಿಚಾರಿಸಿದರು ನಾನು ಇದ್ದ ಸಂಗತಿ ಹೇಳಿದೆ ಅವರು ನಿಮ್ಮ ಮನೆಯಲ್ಲಿ ಕೊಳಾಯಿ ಇಲ್ಲವೋ ಎಂದು ಕೇಳಿದರು ನಾನು ಇಲ್ಲ ಸ್ವಾಮಿ ಅಷ್ಟಕ್ಕೆ ಅನುಕೂಲವಿಲ್ಲ ಬೀದಿ ಕೊಳಾಯಿಯಿಂದಲೇ ನೀರು ತಂದುಕೊಳ್ಳುತ್ತೇವೆ ಎಂದೆ ಸಾಹೇಬರು ಬೀದಿ ಕೊಳಾಯಿಗೂ ನಿಮ್ಮ ಮನೆಗೂ ಎಷ್ಟು ದೂರ ಎಂದು ಕೇಳಿದರು ನಾನು ಅರ್ಧ ಮೈಲಿ ಸ್ವಾಮಿ ನನ್ನ ಮನೆ ಇರುವುದು ಹಿಂದುಗಡಿಯ ಸಂಧಿಯಲ್ಲಿ ಸಂಧಿಗೊಂದಿ ಸುತ್ತಿಕೊಂಡು ಹೋಗಬೇಕು ಎಂದೆ ದಿವಾನ್ ಸಾಹೇಬರು ಆಗ ಅವರ ಜೊತೆಯಲ್ಲಿದ್ದ ಇಂಜಿನಿಯರ್ ಸಾಹೇಬರನ್ನು ಕುರಿತು ಈತನ ಮನೆ ಹತ್ತಿರ ಎಲ್ಲಾದರೂ ಒಂದು ಕೊಳಾಯಿ ಹಾಕಿಕೊಡಲಾಯ್ದೀತೆ ಎಂದರು ಇಂಜಿನಿಯರು ಪ್ಲಾನು ಭರಿಸಿ ಸಾದರ ಮಾಡುತ್ತೇನೆ ಅದನ್ನು ಮಂಜೂರು ಮಾಡಿದರೆ ಕೆಲಸ ಮಾಡಿಸುತ್ತೇನೆ ಎಂದರು ದಿವಾನರು ಈಗಲೇ ಇಲ್ಲೇ ಮಂಜೂರು ಮಾಡಿದ್ದೇನೆ ಕೆಲಸ ಪ್ರಾರಂಭ ಮಾಡಿಸಿ ನಾಳೆ ಬೆಳಿಗ್ಗೆ ಅವರ ಮನೆಗೆ ನೀರು ಆ ಹೊಸ ಕೊಳಾಯಿಯಿಂದ ಬರಬೇಕು ಜನ ನಿಬಿಡವಾಗಿರುವ ಈ ಪ್ರದೇಶದಲ್ಲಿ ಒಂದೋ ಎರಡೋ ಕೊಳಾಯಿಗಳನ್ನಿಟ್ಟರೆ ಬಹುಜನಕ್ಕೆ ಸಹಾಯ ಮಾಡಿದಂತಲ್ಲ ಒಂದೊಂದು ಸಣ್ಣ ಪ್ರದೇಶಕ್ಕೂ ಮಧ್ಯೆ ಅನುಕೂಲವಾದ ಕಡೆ ಕೊಳಾಯಿ ಇರಬೇಕು ಇಡಬೇಕು ನಾನು ನಾಳೆ ಇಲ್ಲಿಗೆ ಬರುವ ವೇಳೆಗೆ ಇವರಿಗೆ ನೀಡು ನೀವು ಕೊಳಾಯಿ ಕೊಟ್ಟು ಉಪಕಾರ ಮಾಡಬೇಕು ಎಂದರು ಸ್ವಾಮಿ ಅದರಂತೆ ಕೆಲಸ ನಡೆಯಿತು ಎರಡು ದಿನಗಳೊಳಗಾಗಿ ಕೊಳಾಯಿ ಬಂತು ಈಗ ನೀರನ್ನು ಕುಡಿಯುತ್ತಿದ್ದೇವೆ ನೂರಾರು ಮಂದಿ ಹೆಂಗಸರು ನೀರಿಗೆ ಜಗಳ ಬಸುರಿ ಹೆಂಗಸು ಕಷ್ಟಪಡುತ್ತಿದ್ದನ್ನು ನೋಡಿ ಕನಿಕರಪಟ್ಟವರು ಆದಣಿ ನಮ್ಮನ್ನು ಹಾಗೆ ನೋಡಿಕೊಳ್ಳುವವರು ಬೇರೆ ಯಾರಿದ್ದಾರೆ ಹೀಗೆ ಹೇಳುತ್ತಾ ಗೋಳಿಟ್ಟ ದಿನಚರಿ ಮಿರ್ಜಾ ಸಾಹೇಬರ ದಿನಚರಿ ಸಾಮಾನ್ಯವಾಗಿ ಹೀಗಿರುತ್ತಿತ್ತು ಬೆಳಿಗ್ಗೆ ಸುಮಾರು ಎಂಟು ಗಂಟೆಗೆ ಕುದುರೆಯ ಮೇಲೆ ಹೊರಡುವರು ಊರಿನ ಯಾವುದೋ ಒಂದು ಪ್ರದೇಶವನ್ನು ಹಿಂದೆಯೇ ಗೊತ್ತು ಮಾಡಿದ್ದಂತೆ ಅಲ್ಲಿ ಮೋಟು ಕಸದ ಕುಪ್ಪೆಗಳು ರಸ್ತೆಯ ಹಳ್ಳಕೊಳ್ಳಗಳು ಸುತ್ತಮುತ್ತಲಿನ ನೋಟಗಳು ಇವನ್ನೆಲ್ಲ ಗೊತ್ತು ಮಾಡಿಕೊಂಡು ಜೊತೆಯಲ್ಲಿದ್ದ ಅಧಿಕಾರಿಗಳಿಗೆ ತಕ್ಕ ಸಲಹೆ ಕೊಡುವರು ಇದು ಹನ್ನೊಂದು ಹನ್ನೊಂದೂವರೆ ಗಂಟೆಯವರೆಗೆ ಒಂದೊಂದು ದಿನ ಬೇರೆ ಕೆಲಸವಿದ್ದರೆ ಬೇಗ ವಾಪಸ್ಸಾಗುವರು ಮಧ್ಯಾಹ್ನ ಸ್ನಾನವಾದ ನಂತರ ಕಚೇರಿಗೆ ಹೋಗಿ ಕೂಡುವರು ಅಲ್ಲಿ ಸಂಜೆ ಐದು ಗಂಟೆಯವರೆಗೆ ಅನಂತರ ವಿಸಿಟರುಗಳು ಸಾಮಾನ್ಯವಾಗಿ ಎಂಟು ಗರಿ ಗಂಟೆಯವರೆಗೆ ಆಮೇಲೆ ಊಟ ಮಾಡಿ ರಾತ್ರಿ ಹನ್ನೆರಡರವರೆಗೆ ಬರೆ ಕುಳಿತು ಆಫೀಸಿನ ಫೈಲುಗಳನ್ನು ವಿಲೆ ಮಾಡುವರು ಈ ಫೈಲು ವಿಲೇವಾರಿ ಕ್ರಮವಾಗಿ ನಡೆಯುತ್ತಿತ್ತು ಅವರು ಎರಡು ನೋಟ್ ಬುಕ್ಕುಗಳನ್ನಿಟ್ಟುಕೊಂಡಿದ್ದರು ಪ್ರತಿ ರಾತ್ರಿಯೂ ತಪ್ಪದೇ ಈ ನೋಟ್ಬುಕ್ಗಳನ್ನು ತಿರುವಿ ಹಾಕುವರು ಒಂದರಲ್ಲಿ ಅಂದು ತಾವು ಯಾವ ಯಾವ ಅಧಿಕಾರಿಗಳಿಗೆ ಏನೇನು ಹೇಳಿದ್ದರೆಂಬ ಗುರುತ್ತು ಈ ಗುರುತಿನ ಪುಸ್ತಕವನ್ನು ಆಗಾಗ ತಿರುವು ಹಾಕುತ್ತಾ ತಮ್ಮ ಆದೇಶದಂತೆ ಯಾವ ಯಾವ ಕೆಲಸ ನಡೆದಿದೆ ಯಾವ ಯಾವುದರ ಬಗೆಗೆ ಜ್ಞಾಪಕ ಕೊಡುವುದು ಅವಶ್ಯಕ ಎಂದು ನೋಡುವರು ಜ್ಞಾಪಕ ಪತ್ರಗಳು ಪದೇ ಪದೇ ಹೋಗುತ್ತಿದ್ದವು ಇನ್ನೊಂದು ನೋಟ್ಬುಕ್ಕಿನಲ್ಲಿ ತಮ್ಮ ಸ್ವಂತ ಗಮನಕ್ಕೆ ಬರಬೇಕಾದ ಸಂಗತಿಗಳನ್ನು ಗುರುತಿಸಿರುತ್ತಿದ್ದರು ಯಾರದೋ ಅಹವಾಲು ಯಾರೋ ಕೊಟ್ಟ ಸಲಹೆ ತಾವು ಎಲ್ಲಿಯೋ ಓದಿದ ಒಂದು ಅಭಿಪ್ರಾಯ ಇದನ್ನೆಲ್ಲ ಅದರಲ್ಲಿ ಬರೆದಿಡುತ್ತಿದ್ದರು ಅವರು ಸರ್ಕ್ಯೂಟು ಹೋಗಿ ಬಂದ ಬಳಿಕ ಇನ್ಸ್ಪೆಕ್ಷನ್ ನೋಟ್ ಎಂಬ ಜ್ಞಾಪಕ ಪತ್ರ ಬರೆಯಿಸುತ್ತಿದ್ದರು ಅದರಲ್ಲಿ ತಾವೇ ನೋಡಿದ್ದರ ಕೇಳಿದ್ದರ ಇತರರಿಗೆ ಹೇಳಿದ್ದರ ಮುಖ್ಯಾಂಶಗಳನ್ನು ಗುರುತು ಮಾಡಿ ಆ ನೋಟ್ಸಿನ ಮಾಡಿದ ಪ್ರತಿಗಳನ್ನು ಆಯಾ ಸ್ಥಳದ ಅಧಿಕಾರಿಗಳಿಗೆ ಕಳುಹಿಸಿ ಜವಾಬ್ದು ಕೇಳುತ್ತಿದ್ದರು ಒಟ್ಟಿನಲ್ಲಿ ರಾಜ್ಯದ ಸೇವಕರಲ್ಲಿ ದಿನಂಪ್ರತಿ ಅಹರ್ಶ ರಾತ್ರಿಶ ರಾಜ್ಯಕ್ಕಾಗಿ ದುಡಿದವರಲ್ಲಿ ದಿವಾನರೇ ಮದಲಿಗರು ಅವರು ಜನವನ್ನು ನೋಡುವುದರಲ್ಲಿಯೂ ಅಹವಾಲು ಕೇಳುವುದರಲ್ಲಿಯೂ ಬೇಸರವಿಲ್ಲದಿದ್ದವರು ಪ್ರತಿ ರಾತ್ರಿ ಎಲ್ ರಾತ್ರಿಯೂ ಎಲ್ಲ ಮುಖ್ಯ ಮುಖ್ಯ ವರ್ತಮಾನ ಪತ್ರಿಕೆಗಳನ್ನು ಮಿರ್ಚಾರ್ ಅವರು ನೋಡುತ್ತಿದ್ದರು ಮುಖ್ಯ ಲೇಖನಗಳನ್ನು ನೀಲಿ ಪೆನ್ಸಿಲಿನಿಂದ ಗುರುತು ಮಾಡಿ ಅದನ್ನು ತಕ್ಕ ದಫ್ತರದಲ್ಲಿರಿಸುವಂತೆ ಗುಮಾಸ್ತರಿಗೆ ಹೇಳುತ್ತಿದ್ದರು ಹೀಗೆ ಕೆಲಸ ಮಾಡುತ್ತಿದ್ದರಿಂದ ಜನದ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟ ಯಾವ ವಿಚಾರವೂ ಅವರಿಂದ ಮರೆಯಾಗುತ್ತಿರಲಿಲ್ಲ ಒಂದು ವಿಧದಲ್ಲ ವಿಧದಲ್ಲದಿದ್ದರೆ ಇನ್ನೊಂದು ವಿಧದಲ್ಲಿ ದೇಶ ವಿದ್ಯಾಮಾನಗಳು ಪದೇ ಪದೇ ಅವರ ಮನಸ್ಸಿನಲ್ಲಿರುತ್ತಿದ್ದವು ದೇವರವರಿಗೆ ಕೊಟ್ಟಿದ್ದವರಗಳಲ್ಲಿ ಗುಡ್ ಹ್ಯೂಮರ್ ಮನ ಎಂದರೆ ಸಹನೆಯಿಂದ ವಿಷಯವನ್ನು ಗ್ರಹಿಸುವ ಬೇಸರ ನಗುವಿನ ಭಾವದಿಂದ ಬಂದದ್ದನ್ನು ಸ್ವೀಕರಿಸುವ ಗುಣವೂ ಒಂದು ಅದು ದೊಡ್ಡದು ಮಿರ್ಜಾರವರು ಸರಕಾರಿ ಅಧಿಕಾರಿಗಳ ನೀತಿ ನಡತೆಗಳ ವಿಷಯದಲ್ಲಿ ಹೆಚ್ಚು ನಿಗಾ ಇಟ್ಟಿದ್ದರು ಲಂಚ ರುಷಿವತ್ತುಗಳ ಆಪಾದನೆ ಬಂದಾಗ ತೀವ್ರವಾಗಿ ವಿಚಾರಣೆ ನಡೆಸಿ ದಂಡನೆಯನ್ನು ವಿಧಿಸುತ್ತಿದ್ದರು ಸರಕಾರಿ ಅಧಿಕಾರಿಯು ಸಾಲ ಸೋಲ ಹಂಗುಗಳಿಗೆ ತಿಳಿದಾಗ ಆಗ್ರಹಗೊಳ್ಳುತ್ತಿದ್ದರು ಮೂರು ನಾಲ್ಕು ಮಂದಿ ಅಸಿಸ್ಟೆಂಟ್ ಕಮಿಷನರುಗಳು ತಮ್ಮ ಯೋಗ್ಯತೆಗೆ ಮೀರಿ ಸಾಲ ಮಾಡಿ ಕೋರ್ಟುಗಳ ಹಿಡಿತಕ್ಕೆ ಬಂದಿದ್ದಾರೆಂದು ತಿಳಿದಾಗ ದಿವಾನರು ಆ ಅಧಿಕಾರಿಗಳಿಗೆ ನಿರ್ಬಂಧವಾಗಿ ರಜಾ ಕೊಟ್ಟು ಅವರು ಶಾಲಾ ತೀರಿಸಿ ಋುಣಮುಕ್ತರಾದ ದಾಖಲೆಯನ್ನು ತೋರಿಸಿ ಮತ್ತೆ ಕೆಲಸಕ್ಕೆ ಹಿಂದಿರುಗಬಹುದೆಂದು ಅಪ್ಪಣೆ ಮಾಡಿದರು ಒಂದಾನೊಂದು ಇಲಾಖೆಯಲ್ಲಿ ತಮ್ಮ ಸಮೀಪ ಬಂದು ಒಬ್ಬನಿಗೆ ಮಿರ್ಜಾರವರು ಹೀಗೆ ಮಾಡಿದರು